ಓ ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ವಿದ್ಯೇಶ ಸಂಹಿತಿಯಲ್ಲಿ ಕೊನೆಯ ಇಪ್ಪತ್ತೈದನೆಯ ಅಧ್ಯಾಯ ಅದರಲ್ಲಿ ನಾವು ರುದ್ರಾಕ್ಷಿಯ ಮಹಾತ್ಮೇನ ನೋಡ್ತಾಯಿದ್ದೆವು ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಸಾವಿರದ ನೂರು ರುದ್ರಾಕ್ಷಿಗಳನ್ನು ಧರಿಸಿದರೆ ಅದರ ಫಲ ಏನು ಎಂಬುದನ್ನು ಬಾಯಿಯಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನೂರು ವರ್ಷಗಳಾದರೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ ಹಾಗೆ ಐನೂರ ರುದ್ರಾಕ್ಷಿಗಳಿಂದ ಕಿರೀಟವನ್ನು ಭಕ್ತಿಯನ್ನು ನಿರ್ಮಿಸಬೇಕು ಆಮೇಲೆ ಮುನ್ನೂರ ರುದ್ರಾಕ್ಷಿಗಳಿಂದ ಒಂದೊಂದು ಎಳೆಯಂತೆ ಮೂರು ಎಳೆಗಳುಳ್ಳಂಥ ಯಜ್ಞೋಪವೀತವನ್ನು ಧಾರಣೆ ಮಾಡ ರಚನೆ ಮಾಡಿ ಭಕ್ತಿಪೂರ್ವಕವಾಗಿ ರುದ್ರಾಕ್ಷಿಗಳನ್ನ ನಿರ್ಮಿಸಬೇಕು ಅದನ್ನು ಧರಿಸಬೇಕು ಅಂಥೇಳಿ ಅದಾದಮೇಲೆ ಶಿಖೆಯಲ್ಲಿ ಮೂರು ರುದ್ರಾಕ್ಷಿಗಳು ಜುಟ್ಟು ಜುಟ್ಟಿನ ಭಾಗದಲ್ಲಿ ಕಿವಿಗಳಲ್ಲಿ ಆರು ಆರು ಎರಡು ಕಡೆಗೆ ಕತ್ತಿನಲ್ಲಿ ಅಂದರೆ ಕುತ್ತಿಗೆಯಲ್ಲಿ ನೂರ ರುದ್ರಾಕ್ಷಿಗಳನ್ನು ಮತ್ತು ಬಾಹುಗಳಲ್ಲಿ ಹನ್ನೊಂದು ಹನ್ನೊಂದು ಎರಡು ಕಡೆಗೆ ಆಮೇಲೆ ತೋಳುಗಳ ಮಧ್ಯಸಂಧಿ ಅದರಲ್ಲಿ ಹಾಗೆ ಮಣಿಕಟ್ಟಿನಲ್ಲಿ ಹಾಗೆಯೇ ಉಪವೀತದಲ್ಲಿ ಸಹ ಮೂರು ಮೂರು ರುದ್ರಾಕ್ಷಿಗಳನ್ನು ಧರಿಸಬೇಕು ಅಂತ ಹೇಳ್ತಾರೆ ಆಮೇಲೆ ಉಳಿದಂತಹ ಕಂಟಕ ಉಳ್ಳ ಅಂದರೆ ಮುಳ್ಳಿ ಇರತಕ್ಕಂತಹ ಒಂದೇ ಆಕಾರವಾದ ಐದು ರುದ್ರಾಕ್ಷಿಗಳನ್ನು ಸೊಂಟದಲ್ಲಿ ಧರಿಸಬೇಕು ಒಂದೇ ಆಕಾರವಾದ ಐದು ರುದ್ರಾಕ್ಷಿಗಳನ್ನು ಅಂತೇಳಿ ಹೇಳ್ತಾರೆ ಆಮೇಲೆ ಅಲ್ಲಿವರೆಗೆ ನಾವು ನಿನ್ನೆ ನೋಡಿದ್ದೆವು ಏತತ್ ಸಂಖ್ಯಾಧೃತ ಏನು ಪರಮೇಶ್ವರಿ ತದ್ರೂಪಂತು ಪ್ರಣಮ್ಯಂಹಿ ಸ್ತುತ್ಯಂ ಸರ್ವೈರ್ಮಹೇಶವತ್ ಅಯ್ಯ ಪರಮೇಶ್ವರಿಯೇ ಇಷ್ಟು ಸಂಖ್ಯಾಕಗಳಾದ ರುದ್ರಾಕ್ಷಗಳನ್ನು ಯಾವನ ಧರಿಸ್ತಾನೋ ಅವನ ಸ್ವರೂಪವನ್ನು ಮಹೇಶ್ವರನಂತೆ ಎಲ್ಲರೂ ಕೂಡ ನಮಸ್ಕರಿಸಬೇಕು ಸ್ತುತಿಸಬೇಕು ಅಂತೇಳಿ ಪ್ರಣಮ್ಯಂ ಹಿ ಸ್ತುತ್ಯಂ ಅಂತೇಳಿ ಶಿವ ಸಾಕ್ಷಾತ್ ಶಿವ ಹೇಳ್ತಾನೆ ಪರಮೇಶ್ವರಿಗೆ ಏತು ಸ್ಥಿತಿ ಧ್ಯಾನೆ ಯದ ಕೃದ್ವಾ ಸನೆ ಯದನೇ ಜನ ಶಿವೇತಿ ವ್ಯಾಹಾರಂಶ್ಚವ ದೃಷ್ಟ ಪಾಪೈಸ್ ಪ್ರಮುಚ್ಚತೆ ಈ ರೀತಿಯಾಗಿ ರುದ್ರಾಕ್ಷಿಗಳನ್ನು ಧರಿಸಿ ಆಸನದಲ್ಲಿ ಕುಳಿತು ಶಿವಧ್ಯಾನ ಮಾಡುತ್ತಾ ಇರ್ತಕ್ಕಂತಹ ಪುರುಷನನ್ನು ದರ್ಶನ ಮಾಡಿದರೆ ಕೃತ್ ಆಸನೆ ಜನ ಶಿವೇತಿ ವ್ಯಾಹರಂಶ್ಚವ್ ಶಿವನೆಂದೇ ಭಾವಿಸಿ ಶಿವೇತಿ ವ್ಯಾಹರಣ ಶಿವನ ಶಿವನ ಸ್ಮರಣೆಯನ್ನು ಮಾಡ್ತಾ ಶಿವಧ್ಯಾನ ಮಾಡ್ತಾ ಇರತಕ್ಕಂತಹನನ್ನು ದೃಷ್ಟ ನೋಡಿದರೆ ಸರ್ವ ಪಾಪೈ ಪ್ರಮೋಚ್ಯತೆ ಎಲ್ಲ ಪಾಪಗಳು ಕೂಡ ನಾಶ ಆಗ್ತದೆ ಇದರಿಂದ ಬಿಳಗ ಬಿಡುಗಡೆಯನ್ನು ಹೊಂದುತ್ತಾನೆ ಪಾಪ ವಿಮೋಚನೆಯನ್ನು ಹೊಂದುತ್ತಾನೆ ಅಂತೇಳಿ ಶತಾಧಿಕ ಸಹಸ್ರಸ ವಿಧಿರೇಶ ಪ್ರಕೀರ್ತಿರೋ ತದಭಾವೇ ಕಿಂತ ನೂರು ಹೆಚ್ಚು ಅಂದರೆ ಸಾವಿರದ ನೂರು ರುದ್ರಾಕ್ಷಿಗಳನ್ನು ಧರಿಸ್ತಕ್ಕಂಥ ಕ್ರಮವನ್ನು ಈಗ ನಾನು ಹೇಳಿದೆ ತದಭಾವೇ ಪ್ರಕಾರೋನ್ಯ ಶುಭ ಸಂಪ್ರೋಚತೆಯ ಅಷ್ಟು ರುದ್ರಾಕ್ಷಿಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಭಾವದಲ್ಲಿ ಅದರ ಕೊರತೆಯಲ್ಲಿ ಬೇರೆ ಪ್ರಕಾರವನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತೇನೆ ಶಿವ ಶಿಖಾಯಂಕ ರುದ್ರಾಕ್ಷಿ ಶಿರಸಾ ತ್ರಮ್ ವಹೇತ್ ಪಂಚಾಶ್ಚಲೆ ದ್ಯಾತ್ ಬಾಹ್ವ ಷೋಡಶೋಡ ಶಿಖೆಯಲ್ಲಿ ಜುಟ್ಟಿನಲ್ಲಿ ಒಂದು ರುದ್ರಾಕ್ಷಿ ಶಿರಸ್ಸಿನಲ್ಲಿ ಮೂವತ್ತು ಕುತ್ತಿಗೆಯಲ್ಲಿ ಐವತ್ತು ಬಾಗುಳೆ ಎರಡರಲ್ಲಿ ಹದಿನಾರು ಹದಿನಾರು ಮಣಿಬಂಧೇ ್ವಾದಶ ವಿಸ್ಕಂಧೆ ಪಂಚತಃ ವಹೇತ್ ಅಷ್ಟೋತ್ತರ ಶತೈರ್ಮಾಲೀತ ಪ್ರಕಲ್ಪೇತ್ ಮಣಿಕಟ್ಟಿನಲ್ಲಿ ಹನ್ನೆರಡು ಹನ್ನೆರಡು ಹನ್ನೆರಡು ಹನ್ನೆರಡು ಭುಜ ಶಿರಸ್ಸಿನಲ್ಲಿ ಐನೂರು ರುದ್ರಾಕ್ಷ ಧರಿಸಬೇಕು ಸ್ಕಂಧೆ ಭುಜದ ಶಿರಸ್ಸು ಅಂದರೆ ಸ್ಕಂದ ಇಲ್ಲಿ ಬಾಹು ಮೂಲದಲ್ಲಿ ಅಂತೇಳಿ ಅರ್ಥ ಭುಜ ಆಮೇಲೆ ನೂರೆಂಟು ರುದ್ರಾಕ್ಷಿಗಳಿಂದ ಉಪವೀತವನ್ನು ನಿರ್ಮಿಸಬೇಕು ಈ ರೀತಿಯಾಗಿ ಏನು ಸಹಸ್ರ ರುದ್ರಾಕ್ಷಾನ್ ಧಾರಯೇದ್ಯೋ ದೃಢವ್ರತಃ ತನ್ನಮಂತೆ ಸುರ ಸರ್ವೇ ಯಥಾ ರುದ್ರಸ್ತಥೈವಸಹ ಈ ರೀತಿಯಾಗಿ ಸಾವಿರ ರುದ್ರಾಕ್ಷಗಳನ್ನು ಯಾವ ದೃಢವಾದ ನಿಯಮದಿಂದ ಧರಿಸ್ತಾನೋ ಅವನನ್ನು ರುದ್ರನ ಉಪಾಧಿಯಲ್ಲಿಯೇ ದೇವತೆಗಳೆಲ್ಲರೂ ನಮಸ್ಕರಿಸುತ್ತಾರೆ ರುದ್ರನಮೋ ಎಂಬಂತೆ ರುದ್ರನನ್ನು ನಮಸ್ಕರಿಸಿದಂತೆಯೇ ನಮಸ್ಕರಿಸ್ತಾರೆ ಏಕಂ ಶಿಖಾ ಯಾಂ ರುದ್ರಾಕ್ಷ ಚುವರಿಂಶತ್ತು ಮಸ್ತಕೆ ದ್ವಾತ್ರ ಕಂಠ ದೇಶೇತುವಕ್ಷಷ್ಟೋತ್ತರಂ ಶತಮ ಶಿಖೆಯಲ್ಲಿ ಒಂದು ಶಿರಸ್ಸಿನಲ್ಲಿ ತಲೆಯಲ್ಲಿ ನಲವತ್ತು ಕಂಠದಲ್ಲಿ ಮೂವತ್ತೆರಡು ವಕ್ಷಸಿ ಅಷ್ಟೋತ್ತರ ಶತಮ್ ಎದೆಯಲ್ಲಿ ನೂರೆಂಟು ರುದ್ರಾಕ್ಷಗಳನ್ನು ಅಂದರೆ ಮಾಲೆಯ ರೂಪದಲ್ಲಿ ಕರಯೋರ್ವಿ ಕರಯೋರ್ ಅಭಿಮಾನೇನ ದ್ವಿಗುಣೇನ ಮುನೀಶ್ವರ ಸಂಖ್ಯಾ ಪ್ರೀತಿ ದುಸ ಏನ ಶೈವಜನ ಪರಹೋ ಕೈಗಳೆರಡರಲ್ಲಿ ಹದಿನಾರು ಹದಿನಾರು ರುದ್ರಾಕ್ಷಗಳನ್ನು ಹ್ಞೂ ದ್ವಿಗುಣನ ಮುನೀಶ್ವರೋ ಬಾಹುಗಳಲ್ಲಿ ಆರು ಆರು ರುದ್ರಾಕ್ಷನ್ ಯಾವ ಶಿವಭಕ್ತನು ಅವನನ್ನ ಶಿವನಂತೆ ಎಲ್ಲರೂ ಪೂಜಿಸಬೇಕು ಮತ್ತು ನಮಸ್ಕರಿಸಬೇಕು ಏಕೈಕಂ ಕರ್ಣಯೋ ಷಟ್ ಷಟ್ ಬಾಹುವು ಷೋಡಶ ಷೋಡಶ ಶಿವವತ್ ಪೂಜನೀಯೋ ಹಿವಂದ್ಯ ಸರ್ವೈರಭೀಕ್ಷಣ ಹೋ ಅಭೀಕ್ಷ್ಣಶ ಹೋ ಏಕಂ ಕರ್ಣಯೋ ಏಕೈಕಂ ಒಂದೊಂದು ಕಿವಿಗಳಲ್ಲಿ ಒಂದೊಂದು ಆಮೇಲೆ ಷಟ್ ಷಟ್ ಬಾಹುವು ಹೋದೆ ಈಗಾಗಲೇ ಹೇಳಿದ್ದು ಬಾಹುಗಳದ್ದೇ ಆರಾರು ರುದ್ರಾಕ್ಷಿಗಳು ಹ್ಞೂ ಆಮೇಲೆ ಷೋಡಶ ಷೋಡಶ ಕೈಗಳೆರಡರಲ್ಲಿ ಹ್ಞೂ ಹದಿನಾರು ಹದಿನಾರು ರುದ್ರಾಕ್ಷಿ ಬಾಹುಗಳಲ್ಲಿ ಆರು ಆರು ರುದ್ರಾಕ್ಷಿಗಳು ಶಿವತ್ ಶಿವವತ್ ಪೂಜನೀಯ ಅಂಥೇಳಿ ಹಾಗಿದರೆ ಆಮೇಲೆ ಶಿರಸಿ ಈಶಾನ ಮಂತ್ರ ಶಿರಸಿ ಈಶಾನ ಮಂತ್ರೇಣ ಕರ್ಣೇ ತತ್ಪುರುಷೇಣ ಅಘೋರೇಣ ಗಲೇ ಧಾರ್ಯಂ ತೇನೈವ ಹೃದಯ ಪಿಚ ಯಾವ್ಯಾವ ಮಂತ್ರದಿಂದ ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಶಿರಸಿ ಈಶಾನ ಮಂತ್ರೇಣ ಶಿರಸ್ಸಿನಲ್ಲಿ ಈಶಾನ ಮಂತ್ರದಿಂದ ಧಾರಣೆ ಮಾಡಬೇಕು ಈಶಾನಸ್ಸರ್ವವಿದ್ಯಾಂ ಈಶ್ವರಸ್ಸರ್ವಭೂತಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ಎನ್ನತಕ್ಕಂಥ ಮಂತ್ರ ಈಶಾನ ಮಂತ್ರ ಅಂತೇಳಿದರೆ ಇದನ್ನು ಹೇಳಿ ಶಿರಸ್ಸಿನಲ್ಲಿ ಧಾರಣೆ ಮಾಡುವಂಥದ್ದು ರುದ್ರಾಕ್ಷಿಯನ್ನು ಇದನ್ನು ಹೇಳುತ್ತಾ ಉಚ್ಚರಿಸುತ್ತಾ ಪಠಿಸುತ್ತಾ ಕರ್ಣೆಯ ತತ್ಪುರುಷೇಣ ಚ ಕಿವಿಗಳಲ್ಲಿ ತತ್ಪುರುಷ ಮಂತ್ರದಿಂದ ತತ್ಪುರುಷಾಯ ವಿದೇ ಮಹಾದೇವಾಯ ಧೀಮಹೀ ತನ್ನೋ ರುದ್ರಃಪಚೋದಜಾತ್ ಅಘೋರೆಣ ಗಲೇರ್ಧಾ ಗಲೆ ಗಲೆ ಧಾರ್ಯ ಕುತ್ತಿಗೆಯಲ್ಲಿ ತೇನೈವ ಹೃದಯ ಮತ್ತು ಹೃದಯದಲ್ಲಿ ಅಂದರೆ ಎದೆ ಮಾಲೆಗೆ ಹಾಕುವಂಥದ್ದು ಮತ್ತೆ ಕುತ್ತಿಗೆ ಮಾಲೆ ಹಾಕುವಂಥದ್ದು ಇವೆರಡನ್ನು ಅಘೋರ ಮಂತ್ರದಿಂದ ಧರಿಸಬೇಕು ಅಂತಲೇ ಹೇಳ್ತಾರೆ ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯ ೇವರ್ವೇಭ್ಯೋ ನಮಸ್ತೆ ಅಸ್ತು ರುದ್ರೂಪೇ ಅಂತೇಳಿ ಅದು ಅಘೋರಮಂತ್ರ ಅಘೋರಬೀಜಮಂತ್ರೇಣ ಕರಯೋ ಕರೋರ್ಧಾರಸುಧೀ ಪಂಚದಶಾಕ್ಷರಥಿ ವಾಮದೇವ ಚೋದರೆ ಅಘೋರಬೀಜಮಂತ್ರದಿಂದ ಓಂ ಅಘೋರ ಮಂತ್ರದಿಂದ ಕೈಗಳಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬೇಕು ಅಂಘರಾಯನಮಃ ಹದಿನೈದು ರುದ್ರಾಕ್ಷಿಗಳಿಂದ ಪಂಚದಶಾಕ್ಷಿಗ್ರಹಿಸಿದ ವಾಮದೇವಿನ ಚೋದರೆ ಚ ಉದರೆ ಹೊಟ್ಟೆಯಲ್ಲಿ ಹದಿನೈದು ರುದ್ರಾಕ್ಷಿಗಳಿಂದ ಪೂರ್ಣಿಸಿರುವ ಮಾಲಿಕೆಯನ್ನು ಮಾಲೆಯನ್ನು ವಾಮದೇವ ಮಂತ್ರವನ್ನು ಹೇಳಿ ಹೊಟ್ಟೆ ಭಾಗಕ್ಕೆ ಅದನ್ನು ಧರಿಸಿಕೊಡಬೇಕು ವಾಮದೇವಾ ನಮೋ ಜ್ಯೇಷ್ಠಯ ನಮಃ ಶ್ರೇಷ್ಠ ಯ ನಮೋ ರುದ್ರಾಯ ನಮಃ ಕಾಲಯ ನಮಃ ಕಲವಿಕರ್ಣಯ ನಮೋ ಬಲವಿಕರ್ಣಯ ನಮೋ ಬಲಾಯ ನಮೋ ಬಲ ನಮಃ ಸರ್ವಭೂತದಮನ ನಮೋ ಮನೋನ್ಮನ ನಮಃ ಎನ್ನತಕ್ಕಂತಹ ವಾಮದೇವ ಮಂತ್ರ ಇದರಿಂದ ಹೊಟ್ಟೆಗೆ ಹದಿನೈದು ರುದ್ರಾಕ್ಷಿಗಳ ಮಾಲೆ ಆಮೇಲೆ ಪಂಚಬ್ರಹ್ಮಭಿರಂಗೈಶ್ಚತ್ರಿಮಾಲ ಪಂಚಸಪ್ತಚ ಅಥವಾ ಮೂಲಮಂತ್ರೇಣ ಸರ್ವಾ ನಕ್ಷಾಂಸ್ತುಧಾರೇದ ಪಂಚಬ್ರಹ್ಮ ಮಂತ್ರಗಳಿಂದ ಯಜ್ಞೋಪವೀತವನ್ನು ತಯಾರು ಮಾಡುವಂಥದ್ದು ಮತ್ತು ಹನ್ನೆರಡು ರುದ್ರಾಕ್ಷಿಗಳನ್ನು ಧರಿಸಬೇಕು ಅಥವಾ ಮೂಲ ಮೂಲಮಂತ್ರದಿಂದ ಓಂ ನಮ ಶಿವಾಯ ಅಥವಾ ಓಂ ಶಿವಾಯ ನಮಃ ಆಯಾ ವರ್ಣಗಳಿಗೆ ಹೇಳಿದ ಹಾಗೆ ಬ್ರಾಹ್ಮಣ ವರ್ಣಕ್ಕೆ ಓಂ ನಮಃ ಶಿವಾಯ ಅಂತ ಹೇಳಿದರೆ ಉಳಿದವರಿಗೆ ಓಂ ಶಿವಾಯ ನಮಃ ಅಂತೇಳಿ ಹೇಳುತ್ತದೆ ಈ ರೀತಿಯಾಗಿ ಶಿವಮೂಲ ಮಂತ್ರದಿಂದ ಎಲ್ಲ ರುದ್ರಾಕ್ಷಿಗಳನ್ನು ಧರಿಸಬಹುದು ಪಂಚಬ್ರಹ್ಮ ಮಂತ್ರಗಳಿಂದ ಯಜ್ಞೋಪೀತ ಅಂತ ಹೇಳಿದರೆ ಈಗಾಗಲೇ ಹೇಳಿದಂಥ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಎನ್ನತಕ್ಕಂಥ ಐದು ಮಂತ್ರಗಳನ್ನ ಹೇಳಿ ಯಜ್ಞೋಪೀತವನ್ನು ಧಾರಣೆ ಮಾಡುವಂಥದ್ದು ಯಾವುದರ ರುದ್ರಾಕ್ಷಿ ಯಜ್ಞೋಪುಯೀತ ರುದ್ರಾಕ್ಷಿಯಿಂದ ಮಾಡಿದಂಥದ್ದು ಹೀಗೆ ಅದಾದಮೇಲೆ ಮಧ್ಯಮ ಮಾಂಸನ್ ಲಶುನ ಪಲಾಂಡು ಶೀಘ್ರಮೇವ ಚ ಶ್ಲೇಷ್ಮಾತ್ ಶ್ಲಾತ್ ಶ್ಲೇಷತ್ಮಕ ವೇಡ್ವರಾಹಂ ಭಕ್ಷಣೇ ವರ್ಜೆತ್ಸುಧೀ ನೋಡಿ ಹೆಂಡ ಮಧ್ಯಮ ಮಾಂಸ ಸಾರಾಯಿ ಲಶುನ ಬೆಳ್ಳುಳ್ಳಿ ಪಲಾಂಡು ಈರುಳಿ ಈರುಳ್ಳಿ ಶೀಘ್ರಮೇವ ಚೀಘ್ರೆ ನುಗ್ಗೆಕಾಯಿ ಶ್ಲೇಮಾತ್ಮಕ ಶ್ಲೇಷ್ಮಾತಕ ಅಂದರೆ ಚಳ್ಳೆಹಣ್ಣು ಶ್ಲೇಷ್ಮಾತಕ ಅಂತೇಳಿ ಚಳ್ಳೆಹಣ್ಣು ಅಂತೇಳಿ ಆಮೇಲೆ ವಿಟ್ ಅಂದರೆ ಅಂತಹ ವ್ಯಕ್ತಿ ವರಾಹಂ ಭಕ್ಷಣೆ ವರ್ಜಯ ಸುಧೀ ಇವುಗಳನ್ನ ವರಾಹವನ್ನು ಮತ್ತು ಹಂದಿ ಕೂಡ ಭಕ್ಷಿಸಬಾರದು ಅದನ್ನು ತ್ಯಜಿಸಬೇಕು ಇವೆಷ್ಟನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ ವಲಕ್ಷಂ ರುದ್ರಾಕ್ಷಂ ದ್ವಿಜನುರೇಹವಿಹಿ ಸುರಕ್ತ ಕ್ಷತ್ರ ಪ್ರಮುತ ಮು ಪೀತಮಸೃತ್ ತೋ ವೈಶ್ಯೈರ್ಧಾರ್ಯ ಪ್ರತಿವಸಮವಶ್ಯಕಮೋ ತೃಷ್ಣ ಶೂದ್ರೈತಿಗದಿತ ಮಾರ್ಗೋಯಮಗಜೇ ಅಂಥೇಳಿ ಎಲೋ ಪಾರ್ವತಿಯೇ ಅಂತೇಳಿ ಹೇಳ್ತಾನೆ ಶಿವ ಬಿಳಿಯ ರುದ್ರಾಕ್ಷಿ ವಲಕ್ಷಮ ರುದ್ರಾಕ್ಷಂ ಬಿಳಿಯ ರುದ್ರಾಕ್ಷವನ್ನು ಬ್ರಾಹ್ಮಣರು ಧರಿಸಬೇಕು ದ್ವಿಜತನು ವಿಹಿ ಏವ ಇಹ ವಿಹಿತಂ. ಅವರಿಗೆ ಅದು ವಿಹಿತವಾದದ್ದು ಆ ಮನಸ್ಸು ರಕ್ತಂ ಕೆಂಪು ಚೆನ್ನಾಗಿ ಕೆಂಪಾಗಿರ್ತಕ್ಕಂಥ ರಕ್ತವರ್ಣದ್ದು ಕ್ಷತ್ರಾಣ ಪ್ರಮುದಿತ ಕ್ಷತ್ರಿಯರು ಧರಿಸಬೇಕು ಅವರಿಗೆ ಹೇಳಲ್ಪಟ್ಟಿದೆ ಅದು ಒಮ್ಮೆ ಪೀತಂ ಅಸಕೃತ ಹಾಗೆಯೇ ಪೀತಂ ಹಳದಿ ಬಣ್ಣದನ್ನು ತತಃ ವೈಶ್ಯೈ ಧಾರ್ಯಂ ಅದು ವೈಶ್ಯರಿಂದ ಧರಿಸಲ್ಪಡಬೇಕು ಪ್ರತಿ ದಿವಸ ಆವಶ್ಯಕಮ ಅದಾದಮೇಲೆ ತೃಷ್ಣ ಶೂದ್ರೈ ಕಪ್ಪು ಬಣ್ಣದನ್ನು ಶೂದ್ರರು ಧರಿಸಬೇಕು ಶ್ರುತಿಗದಿತ ಮಾರ್ಗೋ ಅಯಂ ಅಗಜೇ ಅಯ್ಯ ಅಗಜೇ ಅಗಾಂದರೆ ಪರ್ವತನ ಅಗಚತಿ ಅಗಃ ಹಿಮಾಲಯಕ್ಕೆ ಹೇಳುವಂಥದ್ದು ಅದರಿಂದ ಹುಟ್ಟಿದಂಥವಳು ಹಿಮಾಲಯದ ಹಿಮವಂತನ ಪುತ್ರಿ ಪಾರ್ವತಿ ಪರ್ವತನ ಪುತ್ರಿ ಪಾರ್ವತಿ ಹಾಗೆ ಅಗಜೆ ಅಗ ಅಂದರೆ ಪರ್ವತ ಅಗಜ ಜನಿಸಿದವಳು ಅಗದಿಂದ ಹಾಗಾಗಿ ಪಾರ್ವತಿಗೆ ಹೇಳತ ಹೇಳಿದ್ದಿಲ್ಲ ಶಿವ ಇದು ವೇದೋಕ್ತವಾದಂತಹ ಒಂದು ನಿಯಮ ಅಂತೇಳಿ ಹೇಳ್ತಾನೆ ಶಿವ ವರ್ಣಿ ವನಿ ಗೃಹ ಯತಿರ್ನಿಯಮೇನ ದ್ಯಾ ಏತದ್ ರುದ್ರಾಕ್ಷಧಾರಣಿ ಸುಹೃತೈಶ್ಚಲಭ್ಯೇ ದ್ಯಕ್ೇದೇತಿಲಾ ನರಕಾನ್ ಪ್ರಯಂತಿ ವರ್ಣೀ ಅಂದರೆ ಬ್ರಹ್ಮಚಾರಿ ವನೀ ವನಪ್ರಸ್ಥ ಗೃಹಯತಿ ಗೃಹಯತಿ ನಿಧ್ಯಾತ್ ಗೃಹಸ್ಥ ಮತ್ತೆ ಯತಿ ಇವರು ಈ ಬೇರ್ಬೇರೆ ನಾಲ್ಕು ವರ್ಣದವರು ಪರಮಹಸ್ವಾದಿ ರುದ್ರಾಕ್ಷವನ್ನು ಏತದ್ರಹಸ್ಯ ಪರಮೋ ನ ಹಿ ಜಾತು ತಿಷ್ಠೇ ಅವಶ್ಯವಾಗಿ ಧರಿಸಬೇಕೆಂದು ಧರಿಸದೇ ಇರಬಾರದು ರುದ್ರಾಕ್ಷ ಧಾರಣಂ ಇದು ಸುಕೃತೈಶ್ಚಲಭ್ಯಂ ಈ ರುದ್ರಾಕ್ಷ ಧಾರಣೆಯ ಫಲ ಧಾರಣೆ ಇದು ಸುಕೃತಿಗಳಿಗೆ ಮಾತ್ರ ಲಭ್ಯವಾದದ್ದು ಹ್ಞೂ ಪುಣ್ಯವಂತರಿಗೆ ಮಾತ್ರ ಎಲ್ಲರಿಗೂ ಅದರ ಒಂದು ಅವಕಾಶ ಅಥವಾ ಒಂದು ಆಸಕ್ತಿ ಕೂಡ ಬರುವುದಿಲ್ಲ ತ್ಯಕ್ೇತದಖಿಲಾ ತ್ಯ ತ್ಯಕ್ವೆಕ್ತ ಇದೇತದಖಿಲಾನ್ ಇದೆಲ್ಲವನ್ನು ತ್ಯಕ್ತ ತ್ಯಜಿಸಿ ಅಖಿಲಾಂ ನರಕಾನ್ ಪ್ರಯಾಂತಿ ತ್ಯಜಿಸಿದರೆ ಮಾಡದಿದ್ರೆ ನರಕವನ್ನು ಪ್ರಯಂತಿ ಹೊಂದುತ್ತಾರೆ ಅಂತೇಳಿ ಹೇಳ್ತಾರೆ ಆ ದಾಂ ಅಮಲಕ ಆ ದಮಲ ಕಾ ತ ಆಮಲಕಸ್ತೋ ಲಘುತರ ರುಗ್ಣಸ್ತಂಟಕೈ ಸಂದಷ್ಟಾ ಕೃಮಿ ಸ್ನೂಪಕರಣಿ ಹೀನಾಥ್ಯಾ ಶುಭೇಪ್ಸುಭಿ ಚಣಕವ ರುದ್ರಾಕ್ಷಪ್ಯಂತ ರುದ್ರಾಕ್ಷೋ ಮಮ ಲಿಂಗಮು ಮೇ ಸೂಕ್ಷ್ಮ ಪ್ರಶಸ್ತ ಸದಾ ಅಂದರೆ ಮೊದಲು ಆದ ಆಮಲ ನೆಲ್ಲಿಕಾಯಿ ಗಾತ್ರವಾದ್ದು ಒಳ್ಳೆಯದು ತತಃ ಲಘುತರ ಆಮೇಲೆ ಅದಕ್ಕಿಂತಲೂ ಚಿಕ್ಕದಾಗಿರೋದು ಉತ್ತಮವಾದದ್ದು ರುಗ್ಣಾ ತತಃ ಕಂಟಕೈ ಸಂದಷ್ಟಾ ಗಾಯವಾದಂಥದ್ದು ಮುಳ್ಳುಗಳಿಲ್ಲದೇ ಇರತಕ್ಕಂಥದ್ದು ಆಮೇಲೆ ಕ್ರಿಮಿಭಿ ತನೂಪಕರಣ ಛಿದ್ರೇಣ ಹೀನಸ್ತಾ ಕ್ರಿಮಿಗಳಿಂದ ಅದು ಹಾಳಾಗಿರ್ತಕ್ಕಂಥದ್ದು ಕ್ರಿಮಿಗಳು ತಿಂದು ಆಮೇಲೆ ಪೋಣಿಸಲು ಅನುಕೂಲವಾದ ರಂಧ್ರ ಇಲ್ಲದೇ ತನು ತನೂ ಉಪಕರಣ ಛಿದ್ರೇಣ ಹೀನಃ ರಂಧ್ರ ಇಲ್ಲದೇ ಇರತಕ್ಕಂಥದ್ದು ಇಂತಹ ರುದ್ರಾಕ್ಷಗಳನ್ನು ಧರಿಸಬಾರ್ದು ಮುಳ್ಳು ಇರತಕ್ಕಂಥದ್ದು ಎಲ್ಲ ಧಾರ್ಯ ನೈವ ಶುಭೇಪ್ ಶುಭೆಶ್ಚಣಕವತ್ ರುದ್ರಾಕ್ಷಮ್ಯಂತತೋ ಕಡಲೇ ಪ್ರಮಾಣದ ರುದ್ರಾಕ್ಷಿಯನ್ನು ಧರಿಸಬಹುದು ಅಂತೇಳಿ ಉಂಟು ನೋಡಿದರಲ್ಲಿ ಶುಭೇಪ್ ಶುಭಿ ಒಳ್ಳೆಯ ಫಲವನ್ನು ಬಯಸುವಂಥವರು ಚಣಕವತ ರುದ್ರಾಕ್ಷ್ ಅಪ್ಪಿ ಅಪಿ ಅಂತತ ಕೊನೆಗೆ ಅದನ್ನು ಧರಿಸಬಹುದು ರುದ್ರಾಕ್ಷವು ಮಮ ಲಿಂಗಮಂಗಲಂ ಉಮೇ ಸೂಕ್ಷ್ಮ ಪ್ರಶಸ್ತ ಸದಾ ಎಲೋ ಉಮೆ ಉಮಾ ದೇವಿಯೇ ಪಾರ್ವತಿಯೇ ರುದ್ರಾಕ್ಷವು ನನ್ನ ಮಂಗಲವಾದಂತಹ ಒಂದು ಚಿಹ್ನೆ ಚಿಕ್ಕದಾದ್ದು ಯಾವಾಗಲೂ ಪ್ರಶಸ್ತವಾದ್ದು ಅಂತೇಳಿದರೆ ಹೇಳ್ತಾರೆ ಹಾಗಾಗಿ ಸಣ್ಣದಾದರೂ ಕೂಡ ಅದು ಶ್ರೇಷ್ಠವೇ ಆಗಿರ್ತದೆ ಸರ್ವಾಶ್ರಮಾಂ ವರ್ಣಾಂ ಸ್ತ್ರೀಶೂದ್ರಾಣಂ ಶಿವಾಜ್ಞೆಯ ಧಾರ್ಯಾ ಸದೈವ ರುದ್ರಾಕ್ಷಯತೀನಾಂ ಪ್ರಣವೇ ಆಶ್ರಮದವರು ಸರ್ವಾಶ್ರಮಾಂ ವರ್ಣಾಂ ಸ್ತ್ರೀ ಎಲ್ಲ ವರ್ಣದವರು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ವೃದ್ಧ ಇದು ಸನ್ಯಾಸ ಅಂತೇಳಿ ನಾಲ್ಕು ಆಶ್ರಮಗಳು ವರ್ಣಗಳು ಬ್ರಾಹ್ಮಣಕ್ಷತ್ರ ವೈಶೇಷ್ರ ನಾಲ್ಕು ವರ್ಣಗಳು ಹೀಗೆ ಎಲ್ಲ ಆಶ್ರಮದವರು ಎಲ್ಲ ವರ್ಣದವರು ಸ್ತ್ರೀಶೂದ್ರಾಣಂ ಶಿವಾಜ್ಞ ಧಾರ್ಯಾ ಸದೈವ ಸದಾ ಇವ ಯಾವಾಗಲೂ ರುದ್ರಾಕ್ಷ ಯತೀನಾಂ ಪ್ರಣವೀನ ಇವರೆಲ್ಲರೂ ಕೂಡ ರುದ್ರಾಕ್ಷನ ಧರಿಸಬೇಕು ಯತಿಗಳು ಸಹ ಓಂಕಾರಪೂರ್ವಕವಾಗಿ ಧರಿಸಬೇಕು ಅಂತೇಳಿ ಶಿವನ ಆಜ್ಞೆ ಇದೆ ದಿವಾ ಬಿ್ರತ್ ರಾತ್ರಿಕೃತೈ ರಾತ್ರೋ ಬಿಭ್ರದ್ದಿ ವೃತೈ ಪ್ರಾತರ್ ಮಧ್ಯಾಹ್ನ ಸಾಯೇ ಮುಚ್ಚತೆ ಸರ್ವಾದಕೈ ಹಗಲು ಧರಿಸಿದರೆ ರಾತ್ರಿಯ ಪಾಪನಾಶ ಆಗ್ತದೆ ರಾತ್ರಿಯ ರುದ್ರಾಕ್ಷ ಧರಿಸಿದರೆ ಹಗಲು ಮಾಡಿದ ಪಾಪನಾಶ ಆಗ್ತದೆ ಪ್ರಾತರ್ಮಧ್ಯಾನ್ನ ಸಾನ್ನೇ ಮುಚ್ಚತೆ ಸರ್ವ ಪಾತಕೈ ಮೂರು ಹೊತ್ತು ಈ ಇದು ಧರಿಸ್ತಾ ಇದ್ದರೆ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಈ ಕಾಲಗಳಲ್ಲಿ ಮೂರು ಕಾಲಗಳಲ್ಲಿ ಧರಿಸಿದರೆ ಸರ್ವ ಪಾಪಗಳು ಕೂಡ ನಾಶ ಆಗ್ತದೆ ಏ ತ್ರಿಪುಂಡ ಧರಾಲೋಕೆ ಜಟಾಧಾರಿಣ ಏವತೆ ಏವಯೇ ಏದ್ರಾಕ್ಷ ಧರಾಸ್ತೇವ್ ಯಮಲೋಕಂ ಪ್ರಯಾಂತಿನ ಭಸ್ಮತ್ರಿಪುಂಡ್ರನ್ನು ಧರಿಸ್ತಾ ಇರ್ತಕ್ಕಂಥವರು ಜಟಾಧಾರಿಗಳು ಜಟೆಯನ್ನು ಧರಿಸ್ತಾ ಇರ್ತಿರ್ತಕ್ಕಂಥವರು ಏದ್ರಾಕ್ಷ ಧರ ರುದ್ರಾಕ್ಷವನ್ನು ಧರಿಸುವವರು ಈ ಯಮಲೋಕಕ್ಕೆ ಹೋಗುವುದಿಲ್ಲ ಅಂದರೆ ಸಾಕ್ಷಾತ್ ಶಿವನ ಸಾನ್ನಿಧ್ಯಕ್ಕೆ ಹೋಗ್ತಾರೆ ಮರಣಾನಂತರ ಅಂಥೇಳಿ ರುದ್ರಾಕ್ಷಕ ಶಿರಸಾ ಬಿಭರ್ತಿ ತಿಪುಂಡ್ರಂಚ ಲಾಟ ಮಧ್ಯೆ ಪಂಚಾಕ್ಷರಂ ಯೇ ಹಿ ಜಪತಿ ಮಂತ್ರಂ ಪೂಜ್ಯ ಭವದ್ಭಿ ಖಲು ತೇಹಿ ಸಾಧವೋ ಯಾವನು ರುದ್ರಾಕ್ಷ ಒಂದನ್ನಾದರೂ ಶಿರಸ್ಸಿನಲ್ಲಿ ಧರಿಸುವನು ಹಾಗೆಯೇ ಬರ್ಷ ತ್ರಿಪುಂಡ್ರವನ್ನು ಹಣೆಯಲ್ಲಿ ಹಣೆ ಮಧ್ಯದಲ್ಲಿ ಪಂಚಾಕ್ಷರೇ ಹಿ ಜಪತಿ ಮಂತ್ರ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸ್ತಾನ ಅಂಥವನು ಪೂಜ್ಯ ಬವದ್ದಿ ತೇ ಹಿ ಸಾಧವ ಅಂತವರು ಸಾಧುಗಳು ಸತ್ಪುರುಷರು ಅಂತೇಳಿ ಪೂಜಿಸಲ್ಪಡ್ತಕ್ಕಂಥವರು ಪೂಜಿಸಬೇಕು ಅಂಥೇಳಿ ಯಾಂಗೇ ನಾಸ್ತಿದ್ರಾಕ್ಷ ತ್ರಿಪುಂಡ್ರಂ ಭಾಳಪಟ್ಟಕೆ ಮುಖೇ ಪಂಚಾಕ್ಷರಂ ನಾಸ್ತಿ ತಮಾನಮಯಂ ನೋಡಿ ಯಮನು ಕೂಡ ಹೀಗೆ ಹೇಳಿದಾನಂತೆ ಯಸ್ಯ ಅಂಗೇ ನಾಸ್ತಿ ರುದ್ರಾಕ್ಷ ತ್ರಿಪುಂಡ್ರಂ ಭಟ್ಟಕಿ ಮುಖೇ ಪಂಚಾಕ್ಷರಂ ನಾಸ್ತಿ ತಂ ಯಮಾಲಯಂ ಆನಯ ಅಂಥೇಳಿ ತಮ ಆನಯ ಯಮಾಲಯಂ ಅಂತೇಳಿ ಯಮನು ಯಮಭಟ್ರ ಹೇಳ್ತಾನಂತೆ ಯಾವನ ಶರೀರದಲ್ಲಿ ರುದ್ರಾಕ್ಷಿ ಇಲ್ವೋ ಹಣೆಯಲ್ಲಿ ವಿಭೂತಿ ಇಲ್ಲವೋ ಮುಖದಲ್ಲಿ ಶಿವಪಂಚಾಕ್ಷರಿ ಮಂತ್ರವಿಲ್ವೋ ಅಂದರೆ ಬಾಯಿಯಲ್ಲಿ ಪಂಚಾಕ್ಷರಿ ಮಂತ್ರ ಉಚ್ಚಾರ ಇಲ್ಲವೋ ಅವನನ್ನು ಯಮಲೋಕಕ್ಕೆ ಕರ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾನೆ ಯಮ ಜ್ಞಾ ಜ್ಞಾಪ ತತ್ ಪ್ರಭಾವಂ ಭಸ್ಮ ರುದ್ರಾಕ್ಷಧಾರಿಣ ತೇ ಪೂಜ್ಯ ಸರ್ವ ಅಸ್ಮಕೇತವ್ಯಾ ಕದಾಚನಾ ಅಂದರೆ ಮಾರ್ಕಂಡೆಯ ನೋಡಿ ಶಿವಭಕ್ತನಾಗಿ ಅವನನ್ನು ಯಮನಿಗೆ ಕೊಂಡು ಹೋಗ್ಲಿಕ್ಕಾಗಲಿಲ್ಲ ಹಾಗಾಗಿ ಶಿವನ ಭಸ್ಮಧಾರಣೆ ರುದ್ರಾಕ್ಷ ಶಿವಮಂತ್ರದ ಜಪ ಪಂಜಾಕ್ಷರಿ ಮಂತ್ರದ ಜಪ ಇವಿಷ್ಟು ಮಾಡ್ತಾ ಇರ್ತಕ್ಕಂಥವರನ್ನು ಯಮನೂ ಕೂಡ ಮುಟ್ಟುವುದಿಲ್ಲ ಅಂದರೆ ಶಿವಗಣಗಳುವೆ ಬಂದುಕೊಂಡೋಗ್ತಾರೆ ಶಿವನ ಸಾನ್ನಿಧ್ಯಕ್ಕೆ ಅಂತೇಳಿ ಯಮನ ಭಟರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಜ್ಞಾತ್ವ ಜ್ಞಾತ್ವ ತತ್ ಪ್ರಭಾವಂ ಭಸ್ಮ ಭಸ್ಮರುದ್ರಾಕ್ಷಧಾರಿಣ ಭಸ್ಮ ರುದ್ರಾಕ್ಷದ ಮಹಿಮೆಯನ್ನು ತಿಳಿದು ತೇ ಪೂಜ್ಯ ಸರ್ವದಾಸ್ಮ್ ನೋ ನೇತವ್ಯಾ ಕದಾಚನ ಅವರು ಅವರನ್ನು ನಾವು ಪೂಜಿಸಬೇಕು ಅವರ ಮಹಿಮೆಯನ್ನು ತಿಳಿದು ಅವರನ್ನು ಯಮಲೋಕಕ್ಕೆ ಕರೆತರ ಕೂಡದು ಕರೆತರಬಾರದು ಅಂತೇಳಿ ಯಮ ಭಟರಿಗೆ ಆಜ್ಞೆ ಮಾಡಿದ್ದಾನೆ ಶಿವ್ ಯಮ ಏಮ್ಜಾಪಾಯ ಸಾಲೋಪಿ ನಿಜಕಿಂಕರಾಂ ಕಥೇತಿ ಮೇಸ ತೂಷ್ಣೀಮ ಸಂಸ್ತು ವಿಸ್ಮಿತಾಹ ಹೀಗೆ ಯಮನೂ ಕೂಡ ತನ್ನ ದೂತರಿಗೆ ಅರ್ಪಣೆ ಮಾಡಿದ್ದಾನೆ ಆ ದೂತರು ಹಾಗೇ ಆಗಲಿ ಅಂತೇಳಿ ಅಂಗೀಕರಿಸಿ ವಿಸ್ಮಯಗೊಂಡು ಆಶ್ಚರ್ಯಗೊಂಡು ಸುಮ್ಮನಾಗಿದ್ದಾರೆ ಅಂದಿನಲ್ಲಿ ಆಗಾಯಿತು ಆ ಆವತ್ತಿನಿಂದ ಅತಏ ಮಹಾದೇವಿ ರುದ್ರಾಕ್ಷೊಪ್ಯನ ಅಘನಾಶನ ತದ್ಧೋ ಮತ್ ಪ್ರಿಯ ಶುದ್ಧೋತ್ಯನಘಾನ ಅಘವಾನ್ ಅಪಿ ಪಾರ್ವತಿ ಅಂದಿನ ಅಂದಿನಿಂದಲೇ ಭಸ್ಮ ರುದ್ರಾಕ್ಷ ಧಾರೆಗಳು ಯಮಲೋಕಕ್ಕೆ ಹೋಗುವುದಿಲ್ಲ ಅಯ್ಯ ಪಾರ್ವತಿ ಅಯ್ಯ ಲವ್ ಪಾರ್ವತಿಯೇ ಆದ ರುದ್ರಾಕ್ಷವು ಪಾಪನಾಶಕವು ಅದನ್ನು ಧರಿಸುವುದು ನನಗೆ ತುಂಬ ಪ್ರಿಯನು ಮತ್ತು ಪಾಪವಿಲ್ಲದೆ ಶುದ್ಧನಾಗ್ತಾನೆ ಅಘವಾನ್ ಅಪಿ ಪಾಪಿಯು ಕೂಡ ಶುದ್ಧನಾಗ್ತಾನೆ ಹಸ್ತೆ ಬಾಹೌ ತಥಾ ಮೂರ್ಧ್ನಿ ರುದ್ರನಾಕ್ಷ ಧಾರಯೇತ್ ಯಹ ಅವಧ್ಯಾಸರ್ವರ್ವಭೂತ ರುದ್ರರೂಪೀ ಚರೇದ್ ಭುವಿ ಕೈಗಳಲ್ಲಿ ಬಾಹುಗಳಲ್ಲಿ ಶಿರಸ್ಸಿನಲ್ಲಿ ತಲೆಯಲ್ಲಿ ಇವುಗಳಲ್ಲಿ ರುದ್ರಾಕ್ಷಿಣ್ಯಾವನ್ನು ಧರಿಸ್ತಾನೋ ರುದ್ರರೂಪನಾದವನು ಸರ್ವ ಪ್ರಾಣಿಗಳಿಗೂ ಅವಧ್ಯನಾಗಿ ಯಾರಿಂದಲೂ ಅವನು ಕೊಲ್ಲಾರ ಸಂಚರಿಸ್ತಾನೆ ಅಂತವನು ರುದ್ರರೂಪಿಯಾಗಿ ಲೋಕದಲ್ಲಿ ಅವನನ್ನು ಯಾರು ಕೂಡ ಹಿಂಸಿಸಲಾರರು ಕೊಲ್ಲಲಾರರು ಅಂತ ಹೇಳ್ತಾರೆ ಸುರಾಸುರಾಣಾ ಸರ್ವಾಮ್ ವಂದನೀಯ ಸದಾ ಸವೈರ್ ಪೂಜನೀಯೋ ಹಿ ದೃಷ್ಟಸ ಪಾಪ ಚಿವ ದೇವತೆಗಳಿಗೂ ರಾಕ್ಷಸರಿಗೂ ಸಹ ಅವನು ಶಿವನಂತೆ ಪೂಜ್ಯನಾಗಿದ್ದಾನೆ ಅವನು ದರ್ಶನ ಮಾಡಿದರೆ ಪೂಜನೀಯ ಹಿ ಹಿ ದೃಷ್ಟಸ್ಯ ನೋಡಿದ ನೋಡಿದರೆ ಸಾಕು ಅವನು ದರ್ಶನ ಮಾಡಿದರೆ ಅವನು ಪುಣ್ಯ ಪಾಪವನ್ನು ನಾಶ ಮಾಡ್ತಾನೆ ಹಾಗೆ ಅವನು ಪೂಜನೀಯನಾಗಿದ್ದಾನೆ ದರ್ಶನದಿಂದಲೇ ಶಿವನಂತೆ ಪಾಪವನ್ನಾಶ ಮಾಡುವ ಶಕ್ತಿಯು ಉಳ್ಳವನಾಗ್ತಾನೆ ಅಂಥೇಳಿ ಜ್ಞಾನ ಧ್ಯಾನ ವಮುಕ್ತೋಪಿ ರುದ್ರಾಕ್ಷಂ ಧಾರಯೇ ಸರ್ವಾಪವಿರ್ಮುಕ್ತ ಸಾತಿ ಪರಮತಿ ಜ್ಞಾನ ಮತ್ತು ಧ್ಯಾನಗಳನ್ನು ಧ್ಯಾನಗಳನ್ನು ತಿಳಿಯದವನಾದರೂ ಕೂಡ ರುದ್ರಾಕ್ಷವನ್ನು ಯಾರು ಧಾರಣೆ ಮಾಡ್ತಾನೋ ಅಂಥವರು ಸಕಲ ಪಾಪಗಳಿಂದಲೂ ಬಿಡಲ್ಪಟ್ಟವರಾಗಿ ವಿರ್ಮುಕ್ತರಾಗಿ ಪರಮಗತಿಯನ್ನು ಹೊಂದುತ್ತಾರೆ ಮುಕ್ತಿಯನ್ನು ಪಡೆಯುತ್ತಾರೆ ರುದ್ರಾಕ್ಷೇಣ ಜಪನ್ ಮಂತ್ರಂ ಪುಣ್ಯಂ ಕೋಟಿಗುಣಂ ಭವೆತ್ ದಶಕೋಟಿಗುಣಂ ಪುಣ್ಯಂ ಲಭತೆ ಧಾರಣಾ ನರಹ ರುದ್ರಾಕ್ಷಿಯಿಂದ ಅಶುವ ಪಂಚಾಕ್ಷರ ಮಂತ್ರವನ್ನು ಜಪಿಸಿದರೆ ಕೋಟಿಯಷ್ಟು ಹೆಚ್ಚು ಫಲ ಸಿಗ್ತದೆ ದಶಕೋಟಿ ಗುಣಂ ಪುಣ್ಯಂ ಲಭತೆ ಧಾರಣಾ ನರಹ ಯಾವತ್ಕಾಲಿ ಜೀವಸ್ಥೆ ಶರೀರಸ್ಥೋ ಭವೇತು ಸ ವೈ ಅಂದರೆ ರುದ್ರಾಕ್ಷವನ್ನು ಧರಿಸಿ ಜಪಿಸಿದರೆ ಹತ್ತು ಕೋಟಿ ಪುಣ್ಯ ಬರ್ತದೆ ಶರೀರದಲ್ಲಿ ಎಲ್ಲಿಯವರಿಗೆ ಧರಿಸ್ತಾ ಇರ್ತಾರೋ ಅಲ್ಲಿಯವರಿಗೆ ಶರೀರದಲ್ಲಿ ಎಲ್ಲಿಯವರೆಗೆ ರುದ್ರಾಕ್ಷ ಧಾರಣೆ ಮಾಡ್ತಾರೋ ಅಲ್ಲಿಯವರಿಗೆ ತಾವತ್ಕಾಲ ಸ್ವಲ್ಪ ಮೃತ್ಯುನ್ನತಂದೇವಿ ವಿವಾಧತೆ ತಾವತ್ಕಾಲಂ ಸ್ವಲ್ಪ ಮೃತ್ಯು ಅಲ್ಪಮೃತ್ಯು ಅಪ ಅಪಮೃತ್ಯು ಅವರಿಗೆ ಉಂಟಾಗುವುದಿಲ್ಲ ಅಥವಾ ಅಲ್ಪಮೃತ್ಯಾಗಲಿ ಬರುವುದಿಲ್ಲ ರುದ್ರಾಕ್ಷ ಧಾರಣೆ ಮಾಡಿದರೆ ಅಲ್ಪ ಮೃತ್ಯು ಅಂತೇಳಿದರೆ ಅಲ್ಪ ಕಾಲದಲ್ಲಿ ಮೃತ್ಯು ಮರಣ ಬರುವಂಥ ಅಪಮೃತ್ಯು ಅಪ ಅಂದರೆ ಅಪಮೃತ್ಯು ಅಂದರೆ ಅಕಾಲಿಕವಾದ ಮರಣ ಹೀಗೆ ಅಥವಾ ಕೆಟ್ಟ ರೀತಿಯಿಂದ ಅಥವಾ ಕೆಟ್ಟ ಕಾಲದಲ್ಲಿ ಅಂತೇಳಿ ಅಲ್ಪ ಮೃತ್ಯು ಅಂದರೆ ಕೆ ಅಕಾಲಿಕ ಅಂತೇಳಿ ನಾವು ತಿಳಿಬೋದು ಅಲ್ಪಮೃತ್ಯು ಆಮೇಲೆ ಅಪಮೃತ್ಯು ಅಂತೇಳಿದರೆ ಕೆಟ್ಟ ರೀತಿಯಿಂದ ಮರಣ ಆಗುವಂಥದ್ದು ಹೇಗೆ ಇದು ಯಾವುದೂ ಆಗುವುದಿಲ್ಲ ಅಂಥೇಳಿ ಹೇಳ್ತಾನೆ ಶಿವ ದೇವಿ ಹತ್ರ ತಮ್ಮ ದೇವಿ ವಿಬಾಧತೆ ನ ವಿಬಾದತೆ ಬಾದಿಸುವುದಿಲ್ಲ ಅಂತಹ ಅವನನ್ನು ತ್ರಿಪುಂಡ್ರೇಣಚ ಸಂಯುಕ್ತ ರುದ್ರಾಕ್ಷ ವಿಲಸಾಂಗಕಂ ಮೃತ್ಯುಂಜಯಂ ಜಪಂತಂಚ ದೃಷ್ಟ್ ರುದ್ರಫಲಂ ಲಭೇತ್ ಭಸ್ಮತ್ರಿಕುಂಟವನ್ನು ರುದ್ರಾಕ್ಷ ರುದ್ರಾಕ್ಷವನ್ನು ಧರಿಸಿ ಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾ ಇರ್ತಕ್ಕಂಥವನು ಅವನನ್ನು ದರ್ಶನ ಮಾಡಿದರೆ ರುದ್ರನನ್ನು ಮಾಡಿದ ಫಲವೇ ಲಭಿಸ್ತದೆ ಪಂಚದೇವ್ರಿಯವ ಸರ್ವೇವ್ರಿಯಮಂತ್ರ ಜಪೇದ ಭಕ್ತ ರುದ್ರಾಕ್ಷ್ಮಲಯ ಶಿವೆ ಅಯ್ಯಾ ಪಾರ್ವತಿ ಮೇಲೆ ಹೇಳಿದಂತಹ ಭಸ್ಮ ರುದ್ರಾಕ್ಷ ಧಾರಿಯಾಗದಂತಹ ಶಿವಭಕ್ತನು ಈಶ್ವರನ ಅಘೋರ ಆದಿ ಪಂಚಬ್ರಹ್ಮ ದೇವತೆಗಳಿಗೂ ಮಿಕ್ಕ ಎಲ್ಲ ದೇವತೆಗಳಿಗೂ ಪ್ರಿಯನಾಗ್ತಾನೆ ಸದ್ಯೋಜಾತ ಅಘೋರ ಸಧ್ಯಯಾತ ವಾಮದೇವ ಅಘೋರ ಈಶಾನ ತಪುರುಷ ಎನ್ನು ಪಂಚಬ್ರಹ್ಮ ದೇವತೆಗಳು ಮತ್ತು ಎಲ್ಲ ದೇವತೆಗಳಿಗೂ ಕೂಡ ಪ್ರಿಯನಾಗ್ತಾನೆ ಭಸ್ಮರುದ್ರಾಕ್ಷ ಮೇಲೆ ಹೇಳಿದ ರೀತಿಯಲ್ಲಿ ಧಾರಣೆ ಮಾಡಿದರೆ ಅಲ್ಲದೆ ಮಿಕ್ಕ ಎಲ್ಲ ಮಂತ್ರಗಳನ್ನು ಸಹ ರುದ್ರಾಕ್ಷ ಮಾಲೆಯಿಂದಲೇ ಜಪಿಸಬೇಕು ಅಂತಲೇ ಹೇಳ್ತಾರೆ ವಿಷ್ಣು ಆದಿದೇವಭಕ್ತ ವಿಷ್ಣು ಆದಿದೇವಭಕ್ತ ಧಾರಏೇಹಿ ಧಾರಏೇಯುರ್ನ ಸಂಶಯ ರುದ್ರಭಕ್ತೋ ವಿಶೇಷೇಣ ರುದ್ರಾಕ್ಷಾನ್ ಧಾರಯೇತ್ ಸದಾ ವಿಷ್ಣು ಮುಂತೆಲ್ಲ ಮಿಕ್ಕ ದೇವಭಕ್ತರು ಸಹ ರುದ್ರಾಕ್ಷಗಳನ್ನು ಧರಿಸ್ತಾರೆ ಧರಿಸಬೇಕು ವಿಶೇಷವಾಗಿ ಶಿವಭಕ್ತನು ರುದ್ರಾಕ್ಷಗಳನ್ನು ಸದಾ ಧರಿಸಲೇಬೇಕು ಬೇರೆ ದೇವತೆಗಳ ಭಕ್ತರು ಕೂಡ ಧರಿಸಬೇಕು ವಿಶೇಷವಾಗಿ ಶಿವಭಕ್ತನಂತೂ ಧರಿಸಲೇಬೇಕು ಅಂತ ಹೇಳ್ತಾರೆ ರುದ್ರಾಕ್ಷ ವಿವಿಧಾ ಪ್ರೋಕ್ತಾಸ್ತೇಷಾಂ ಭೇದಾನ್ವನಾಮ್ಯಹಂ ಶೃಣು ಪಾರ್ವತಿ ಸದ್ಭಕ್ತ ಭಕ್ತಿ ಮುಕ್ತಿ ಫಲಪ್ರದಾಂ ರುದ್ರಾಕ್ಷಗಳಲ್ಲಿ ನಾನಾ ಭೇದಗಳಿವೆ ಭೋಗಮೋಕ್ಷಗಳನ್ನು ಉಂಟು ಮಾಡತಕ್ಕಂತಹ ಈ ರುದ್ರಾಕ್ಷಗಳು ಅನೇಕ ವಿಧವಾಗಿದೆ ಕೆಲವು ಪಾರ್ವತಿ ಅವುಗಳನ್ನು ಹೇಳ್ತೇನೆ ಕೇಳು ಏಕವಕ್ತ ಶಿವಸಾಕ್ಷಾತ್ ಭುಕ್ತಿಮುಕ್ತಿಫಲಪ್ರದಾ ತಸದರ್ಶನ ಮಾತ್ರೇಣ ಬ್ರಹ್ಮಹತ್ಯಪೋಹತಿ ಒಂದು ಮುಖವುಳ್ಳ ರುದ್ರಾಕ್ಷಿ ಸಾಕ್ಷಾತ್ ಶಿವ ಸ್ವರೂಪವಾದದ್ದು ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂತಹದ್ದು ಅವನು ಅದರ ದರ್ಶನ ಮಾತ್ರದಿಂದ ಬ್ರಹ್ಮಹತ್ಯೆಯು ಕೂಡ ನಾಶ ಆಗ್ತದೆ ಬ್ರಹ್ಮಹತ್ಯಾ ಪಾಪವು ಕೂಡ ಏಕಮುಖ ರುದ್ರಾಕ್ಷಿಯನ್ನು ಧರಿಸಿ ಇರತಕ್ಕಂಥವನನ್ನು ದರ್ಶನ ಮಾಡಿದರೆ ಯತ್ ಸಂಪೂಜಿತತ್ರ ಲಕ್ಷ್ಮೀರ್ ದೂರತರ ನಹಿ ನಶ್ಯಂತ ಉಪದ್ರವ ಆ ಸರ್ವೇ ಸರ್ವಕಾಮಿ ಏಕಮುಖ ರುದ್ರಾಕ್ಷವನ್ನು ಪೂಜಿಸ್ತಕ್ಕಂತಹ ಸ್ಥಳದಲ್ಲಿ ಲಕ್ಷ್ಮಿಯು ಸಂಪತ್ತು ಕೂಡ ನೆಲೆಸಿರ್ತಾಳೆ ಸಕಲ ಉಪದ್ರವಗಳು ನಾಶ ಆಗ್ತದೆ ಎಲ್ಲ ತೊಂದರೆಗಳು ಇಷ್ಟಾದಿಗಳೆಲ್ಲವೂ ಸಿದ್ಧಿಸ್ತವೆ ದ್ವಿವಕ್ತೋ ದೇವದೇವೇಶಸರ್ವಕಾಮ ಫಲಪ್ರದ ವಿಶೇಷತಃ ರುದ್ರಾಕ್ಷೋ ಗೋವಧಂನಾಶಯೇ ಧ್ರುವಂ ಎರಡು ಮುಖವುಳ್ಳದ್ದು ದೇವದೇವನಾದ ಈಶ್ವರನ ಸ್ವರೂಪ ಸಕಲ ಇಷ್ಟಾರ್ಥಗಳನ್ನು ಉಂಟು ಮಾಡುವಂತಹದ್ದು ವಿಶೇಷವಾಗಿ ಎರಡು ಮುಖವುಳ್ಳ ರುದ್ರಾಕ್ಷು ಗೋಹತ್ಯೆಯ ಪಾಪವನ್ನು ಹೋಗಲಾಡ್ತದೆ ಏಕಮುಖದ್ದು ಬ್ರಹ್ಮಹತ್ಯನ ಪಾಪವನ್ನು ನಾಶ ಮಾಡಿದರೆ ಎರಡು ಮುಖವುಳ್ಳದ್ದು ಗೋಹತ್ಯಾ ಪಾಪದ ನಿವಾರಣೆಯನ್ನು ಮಾಡುತ್ತದೆ ತ್ರಿವಕ್ತ ಯೋಹಿ ರುದ್ರಾಕ್ಷ ಸಾಕ್ಷಾತ್ ಸಾಧನ ಸಾಕ್ಷಾತ್ ಸಾಧನದ ಸದಾ ಸಾಧನದಹ ಸಾಧನವನ್ನು ಕೊಡುವಂಥದ್ದು ಅಂತೇಳಿ ಸದಾ ತತ್ ಪ್ರಭಾವತ್ ಭೇಯುರ್ವೈವಿಧ್ಯ ಸರ್ವಾ ಪ್ರತಿಷ್ಠಿತ ಹೀಗೆ ಮೂರು ಮುಖವುಳ್ಳಂಥ ರುದ್ರಾಕ್ಷ ಸಾಕ್ಷಾತ್ ಮುಕ್ತಿ ಸಾಧನವನ್ನುಂಟು ಮಾಡುವಂತಹದ್ದು ಮುಕ್ತಿಯ ಸಾಧನವನ್ನು ತೋರಿಸಿಕೊಡ್ತದೆ ಮುಕ್ತಿಯ ದಾರಿಯನ್ನು ಅದರ ಮಹಿಮೆಯಿಂದ ಸಕಲ ವಿದ್ಯೆಗಳು ಕೂಡ ಲಭಿಸುತ್ತವೆ ಚತುರ್ವಕ್ತ ಸ್ವಯಂ ಬ್ರಹ್ಮ ನರಹತ್ಯಂ ವ್ಯಪೋಹತಿ ದರ್ಶನ ಸ್ಪರ್ಶನಾ ಸದ್ಯ ಚತುರ್ವರ್ಗ ಫಲಪ್ರದ ನಾಲ್ಕು ಮುಖಗಳ ರುದ್ರಾಕ್ಷವು ಚತುರ್ಮುಖ ಬ್ರಹ್ಮನ ಸ್ವರೂಪವಾದದ್ದು ನರಹತ್ಯೆ ಮನುಷ್ಯನ ಹತ್ಯೆಯನ್ನು ಮಾಡತಕ್ಕಂಥ ಪಾಪ ಮಾಡಿದಂಥ ಪಾಪ ಮನುಷ್ಯರ ಹತ್ಯೆಯಿಂದ ಆದಂತಹ ಪಾಪವನ್ನು ನರಬಲಿ ಪಾಪವನ್ನು ಅಂತಹ ರುದ್ರಾಕ್ಷವನ್ನು ದರ್ಶನ ಮಾಡಿದರೆ ಮತ್ತು ಸ್ಪರ್ಶಿಸಿದರೆ ಚತುರ್ವಿಧ ಪುರುಷಾರ್ಥವೂ ಕೂಡ ಲಭಿಸ್ತದೆ ಚತುರ್ವರ್ಗ ಧರ್ಮಾರ್ಥ ಕಾಮೋಕ್ಷ ಅಂತ ಹೇಳಿ ಪಂಚವಕ್ತ ಸ್ವಯಂ ರುದ್ರ ಕಾಳಗ್ನಿರ್ನಾಮತಃ ಪ್ರಭು ಸರ್ವಕ್ತಿಪ್ರದ್ಶೈವ ಸರ್ವಾಮ್ರದ ಅಗಮ್ಯಾಗಮನ ಪಾಪಂ ಅಭಕ್ಷ್ಯಸ್ಯ ಭಕ್ಷಣಂ ಇತ್ಯಾದಿ ಸರ್ವರ್ವರ್ವರ್ವರ್ವಪಾಪ ಪಂಚವಕ್ತ ವ್ಯಪೋಹತಿ ಐದು ಮುಖವುಳ್ಳ ರುದ್ರಾಕ್ಷ ಕಾಳಾಗ್ನಿ ಎಂಬಂತಹ ಹೆಸರುಳ್ಳ ರುದ್ರನ ಸ್ವರೂಪವಾದದ್ದು ಸಕಲ ಮುಕ್ತಿಗಳನ್ನು ಸಕಲ ಕೂಡ ಉಂಟು ಮಾಡುವಂತಹದ್ದು ಅಗಮ್ಯ ಅಂದರೆ ಸೇರಬಾರದಂತಹ ಸ್ತ್ರೀಯಲ್ಲಿ ಸ್ತ್ರೀ ಸೇರಿದರೆ ಆಮೇಲೆ ತಿನ್ನಬಾರದ ಮಾಂಸ ಮುಂತಾದಗಳನ್ನು ಭಕ್ಷಿಸಿದರೆ ಏನು ಪಾಪ ಬರ್ತದೋ ಅಬಕ್ಷದ ಬಕ್ಷಣ ಅಭಕ್ಷ್ಯ ಭಕ್ಷಣ ಈ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಐದು ಮುಖಗಳು ರುದ್ರಾಕ್ಷಿ ಇನ್ನು ಷಡ್ ಭಕ್ತರ ಕಾರ್ತಿಕೇಯಸ್ತುಧಾರಣಾ ದಕ್ಷಿಣೇಯ ಭುಜೇ ಬ್ರಹ್ಮಹತ್ಯಾದ ಕೈ ಪಾಪೈರ್ ಮುಚ್ಚ್ಯತೆಯೇನಾತ್ರ ಸಂಶಯಹೋ ಆರು ಮುಖ್ಯಳು ರುದ್ರಾಕ್ಷ ಸಾಕ್ಷಾತ್ ಷ್ಮುಖ ಸ್ವರೂಪವಾದದ್ದು ಕಾರ್ತಿಕೇಯನ ಸುಬ್ರಹ್ಮಣ್ಯ ಸ್ವರೂಪವಾದದ್ದು ಅದನ್ನು ಬಲಭುಜದಲ್ಲಿ ಧರಿಸಿದರೆ ಬ್ರಹ್ಮಹತ್ಯೆ ಪಾಪಗಳು ಕೂಡ ನಾಶ ಆಗ್ತವೆ ಸಪ್ತವಕ್ತೋ ಮಹೇಶಾನಿಖ್ಯ ಅನಂಗೋ ನಾಮನಾಮ ಧಾರಣಾತ ಸೇವೇಶಿ ದರಿದ್ರೋಪಿ ಈಶ್ವರೋ ಭವೇತ್ ರುದ್ರಾಕ್ಷಿ ಅನಂಗ ರುದ್ರಾಕ್ಷಿ ಅಂತ ಹೇಳಿದರು ಅದಕ್ಕೆ ನೋಡಿ ಒಂದೊಂದಕ್ಕೊಂದು ಹೆಸರು ಸಾಕ್ಷಾತ್ ಶಿವ ಸ್ವರೂಪದ ಏಕಮುಖ ರುದ್ರಾಕ್ಷಿ ಶಿವರುದ್ರಾಕ್ಷಿ ಆಮೇಲೆ ಈಶ್ವರ ರುದ್ರಾಕ್ಷಿ ಎರಡು ಮುಖದ್ದು ಆಮೇಲೆ ಮೂರು ಮುಖದ್ದು ಮುಕ್ತಿ ಸಾಧನ ಮೂರು ಮುಖಗಳು ರುದ್ರಾಕ್ಷವು ಸಾಕ್ಷಾತ್ ಮುಕ್ತಿ ಸಾಧನವುಂಟು ಮಾಡುವಂಥದ್ದು ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಪ್ರತ್ಯೇಕ ಹೆಸರನ್ನು ಇಲ್ಲಿ ತ್ರಿಭಕ್ತರು ರುದ್ರಾಕ್ಷ ಸಾಕ್ಷಾತ್ ಸಾಧನದ ಸದಾ ಸಾಧನ ರುದ್ರಾಕ್ಷಿ ಅಂತೇಳಿ ಹೇಳ್ಬೋದು ನಾಲ್ಕನೇ ಅಂದರೆ ನಾಲ್ಕು ಮುಖವುಳ್ಳದ್ದು ಬ್ರಹ್ಮ ರುದ್ರಾಕ್ಷಿ ಐದು ಮುಖ ಉಳ್ಳೋದು ಕಾಲಾಗ್ನಿ ರುದ್ರಾಕ್ಷಿ ಆರು ಮುಖ ಉಳ್ಳೋದು ಕಾರ್ತಿಕೇಯ ರುದ್ರಾಕ್ಷಿ ಅಥವಾ ಷಣ್ಮುಖ ರುದ್ರಾಕ್ಷಿ ಏಳು ಮುಖವುಳ್ಳದ್ದು ಅನಂಗ ರುದ್ರಾಕ್ಷಿ ಅನಂಗ ಅಂತೇಳಿದರೆ ಅವನಿಗೆ ಸಪ್ತ ಈಗ ಬಣ್ಣಗಳಲ್ಲಿ ಏಳು ಬಣ್ಣಗಳಿದ್ದಾಗಿ ಸೂರ್ಯನ ಬೆಳಕಿನಲ್ಲಿ ಇವನು ಏಳು ಕಾಮನ ಬಿಲ್ಲುಂತಾಗ ಬಂದನು ಕಾಮ ಅಂದರೆ ಅವನು ಅನಂಗ ಅಂಗ ಇಲ್ಲದವನು ಶಿವನ ಶಾಪದಿಂದ ಶಿವನ ಅಗ್ನಿನೇತ್ರದಿಂದ ಅಗ್ನಿ ನೇತ್ರದಿಂದ ಮೂರನೇ ಕಣ್ಣು ಶಿವನ ಕಟ್ಟರೆ ಭಸ್ಮ ಆಗಿರುವಂಥವನು ಅನಂಗ ಅಂಗ ಇಲ್ಲದೆ ಅನಂಗ ದೇಹ ಇಲ್ಲದೆ ಹ್ಞೂ ಭಸ್ಮ ಆದವನು ಅಂತೇಳಿ ಅಂತಹ ಅವನದು ಏಳು ಎನ್ನುತ್ತಂತಹ ಸಂಖ್ಯೆ ಅವನಿಗೆ ಅವನ ಪ್ರತೀಕವಾದದ್ದು ಯಾಕಂದರೆ ಏಳು ಅರಿಷಡ್ವರ್ಗಗಳು ಮತ್ತು ಮನಸ್ಸು ಹಾಗೆಯೇ ಪಂಚ ಪಂಚೇಂದ್ರಿಯಗಳು ಮತ್ತೆ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲ ಕೆಡಿಸತಕ್ಕಂಥ ಶಕ್ತಿ ಅವನಿಗಿದೆ ಹ್ಞೂ ವಶೀಕರಣ ಮಾಡತಕ್ಕಂಥ ಶಕ್ತಿ ಹೀಗೆ ಸಪ್ತ ಏಳು ಎಂತಕ್ಕಂಥದ್ದು ಅವನ ಒಂದು ಸಂಜ್ಞೆ ಹಾಗೆ ಅನಂಗ ರುದ್ರಾಕ್ಷಿ ಏಳು ಮುಖವುಳ್ಳದ್ದು ಅದನ್ನು ಧರಿಸಿದರೆ ದರಿದ್ರನು ಶ್ರೀಮಂತನಾಗ್ತಾನೆ ಬಡವನು ರುದ್ರಾಕ್ಷ್ ರುದ್ರಾಕ್ಷಶ್ಚ ವಸುಮೂರ್ತಿ ಭೈರವಹ ಧಾರಣಾತ್ಸ್ಯ ಪೂರ್ಣಾಯುರ್ಮೃತೋತಿ ಶೂಲಭೃತ್ ಎಂಟು ಮುಖೋಳು ರುದ್ರಾಕ್ಷಿ ಅಷ್ಟವಸು ರುತ್ಸ್ವರೂಪವಾದದ್ದು ಅಷ್ಟವಸು ರುದ್ರಾಕ್ಷಿ ಭೈರವಸ್ವರೂಪೂ ಆದದ್ದು ಭೈರವ ರುದ್ರಾಕ್ಷಿ ಅಂತೂ ಹೇಳಬಹುದು ಅದನ್ನು ಅದನ್ನು ಧರಿಸಿದನ್ನು ದೀರ್ಘಕಾಲ ಜೀವಿಸಿದ್ದು ಮರಣಾನಂತರ ಶಿವಸ್ವರೂಪವನ್ನೇ ಹೊಂದುತ್ತಾನೆ ಭೈರವೋ ನವವಕ್ಶ್ಚ ಕಪಿಲಶ್ಚ ಮಹಾಮುನಿ ದುರ್ಗಾ ವತಿಷ್ಟಾತ್ರೀ ನವರೂಪ ಮಹೇಶ್ವರೀ ತಂಧಾರಯೇ ದ್ವಾಮಹಸ್ತೆ ರುದ್ರಾಕ್ಷಂ ಭಕ್ತಿ ತತ್ಪರಃ್ವರೋ ಭವೇನೂ ನಮ್ಮ ನಮತುಲ್ಯ್ಯೋ ನ ಸಂಶಯ ಭೈರವ ಮಹಾಮುನಿಯಾದ ಕಪಿಲ ಅಥವಾ ಮಹೇಶ್ವರಿಯಾದಂಥ ನವದುರ್ಗಾದೇವಿಯು ನವಮುಖ್ರಾಕ್ಷದ ಅಧಿದೇವತೆ ಒಂಬತ್ತು ಮುಖದ್ದು ಇಂತಹ ರುದ್ರಾಕ್ಷವನ್ನು ಎಡಗೈಯಲ್ಲಿ ಭಕ್ತಿಯನ್ನು ಧರಿಸಿದರೆ ಅವನು ಸಾಕ್ಷಾತ್ ಶಿವನಂತೆಯೇ ಸರ್ವೇಶ್ವರನಾಗ್ತಾನೆ ಸಂಶಯವಿಲ್ಲ ಅಂತೇಳಿ ಹೇಳ್ತಾನೆ ಹಾಗಾದಕ್ಕೆ ದ ನವದುರ್ಗ ರುದ್ರಾಕ್ಷಿ ಅಂತ ಹೇಳ್ಬೋದು ಒಂಬತ್ತು ಇರತಕ್ಕಂಥದ್ದನ್ನು ಅಥವಾ ಕಪಿಲರುದ್ರಾಕ್ಷಿ ಅಂತ ಕೂಡ ಭೈರ ರುದ್ರಾಕ್ಷಿ ಅಂತ ಹೇಳ್ಬೋದು ತನ್ ಧಾರಯೇತ್ ಆಮೇಲೆ ದಶವಕ್ತರೋ ಮಹೇಶಾನಿ ಸ್ವಯಂ ದೇವೋ ಜನಾರ್ದನ ಧಾರಣಾ ತಸ ದೇವೇಶಿ ಸರ್ವಾನ್ ಕಾಮಾನವಾ ನೋಡಿ ಹತ್ತು ಮುಖವುಳ್ಳದ್ದು ರುದ್ರಾಕ್ಷ ವಿಷ್ಣು ಸ್ವರೂಪವಾದದ್ದು ಯಾಕೆ ಹತ್ತು ಅವತಾರ ಹತ್ತು ಎನ್ನತಕ್ಕಂಥ ಸಂಖ್ಯೆ ಇಲ್ಲಿ ವಿಷ್ಣುವಿಗೆ ಪ್ರಮುಖವಾಗಿ ಹೇಳಿದ್ದಾರೆ ಅಂದರೆ ಹತ್ತು ಅವತಾರವನ್ನು ಎತ್ತಿದ್ದ ಪ್ರಸಿದ್ಧವಾದ ಹತ್ತು ಅವತಾರ ಎಷ್ಟೋ ಅವತಾರಗಳಾಗಿದೆ ಪ್ರಸಿದ್ಧವಾಗಿ ಹತ್ತು ಅವತಾರಗಳು ವಿಷ್ಣುವಿನ ಹಾಗಾಗಿ ಅದನ್ನು ಅದು ಸಾಕ್ಷಾತ್ ವಿಷ್ಣು ಸ್ವರೂಪವಾಗಿ ಹತ್ತು ಮುಖವುಳ್ಳ ರುದ್ರಾಕ್ಷಿ ಅಯ್ಯ ಎಲ್ಲವೂ ಪಾರ್ವತಿ ಅದನ್ನು ಧರಿಸಿದರೆ ಎಲ್ಲ ಇಷ್ಟಾರ್ಥಗಳು ಕೂಡ ಲಭಿಸುತ್ತವೆ ಇನ್ನು ಹನ್ನೊಂದು ಮುಖದ್ದು ಏಕಾದಶ ಮುಖೋಯಸ್ತು ರುದ್ರಾಕ್ಷ ಪರಮೇಶ್ವರಿ ಸರುದ್ರೋಧಾರಣಾತ್ಸ ಸರ್ವತ್ರ ವಿಜಯೀ ಭವೇತ್ ಹನ್ನೊಂದು ಮುಖವು ಅಂತಹ ರುದ್ರಾಕ್ಷಿನ ಯಾರು ಧರಿಸ್ ಅದು ಏಕಾದಶ ರುದ್ರಸ್ವರೂಪವಾದದ್ದು ಅದನ್ನು ಧರಿಸಿದರೆ ಎಲ್ಲೆಡೆ ಕೂಡ ವಿಜಯವೂ ಲಭಿಸ್ತದೆ ದ್ವಾದಶಾಸ್ಂತ ರುದ್ರಾಕ್ಷ ಧಾರಯೇತ್ ಕೇಶ ಕೇ ಆದಿತ್ಯಶ್ಚವ ತೇ ಸರ್ವೇ ದ್ವಾದಶ ಇವ ಸ್ಥಿತಾಸ್ತಾ ಹನ್ನೆರಡು ಮುಖವುಳ್ಳ ರುದ್ರಾಕ್ಷ ದ್ವಾದಶ ಆದಿತ್ಯಸ್ವರೂಪ ದ್ವಾದಶಾದಿತ್ಯರು ಅಂತೇಳಿದರೆ ಸೂರ್ಯನೇ ಮೊದಲಾದಂಥ ಆದಿತ್ಯ ಹನ್ನೆರಡು ಜನ ಮಕ್ಕಳು ಆದಿತ್ಯರು ದ್ವಾದಶಾದಿತ್ಯರು ದ್ವಾದಶಾದಿತ್ಯರ ಬಗ್ಗೆ ಹರಿವಂಶದಲ್ಲಿ ಬರ್ತದೆ ಹರಿವಂಶದಲ್ಲಿ ಹೀಗೆ ಹೇಳ್ತಾರೆ ಮರೀಚಾತ್ ಕಶ್ಯಪಾತ್ ಜಾತಾ ತೇ ಆದಿತ್ ತೇ ಆದಿತ್ಯ ದಕ್ಷಕನ್ಯಾ ತೇ ಅದಿತ್ಯ ದಕ್ಷಕನ್ಯಾ ಅಂದರೆ ಕಶ್ಯಪ ಅದಿತಿ ಅದಿತಿಯಿಂದ ದಕ್ಷನಕನ್ಯೆ ದಕ್ಷಪುತ್ರಿ ಅಂತಹ ಅದಿತಿ ಮತ್ತು ಕಶ್ಯಪ ಮಹರ್ಷಿ ಬ್ರಹ್ಮ ಮರೀಚಾತ್ ಕಶ್ಯಪಾತ್ ಬ್ರಹ್ಮ ಮಾನಸ ಪುತ್ರ ಅಂತಹ ಮರೀಚಿ ಮರೀಚಿಯ ಮಗ ಕಶ್ಯಪ ಅಂತಹ ಕಶ್ಯಪ ಮತ್ತೆ ಈ ದಕ್ಷಕನ್ಯಾದ ಅದಿತಿ ಇವರಿಂದ ಆದಿತ್ಯರು ಹುಟ್ಟುತ್ತಾರೆ ಅದಿತಿಯಿಂದ ಆದಿತ್ಯರು ಅಂತೇಳಿ ಅದರಲ್ಲಿ ತತ್ರ ಶಕ್ರಶ್ಚ ವಿಷ್ಣುಶ್ಚಾತೆಯ ಪುನರೇವಹ ಅದರಲ್ಲಿ ಯಾರ್ಯಾರು ಹುಟ್ಟಿದ್ರು ಅವರಿಗೆ ಕಶ್ಯಪಾದಿತ್ಯರಿಗೆ ಶಕ್ರ ಅಂದರೆ ಇಂದ್ರ ಆಮೇಲೆ ವಿಷ್ಣು ಉಪೇಂದ್ರ ಅಂತಲೂ ಹೇಳ್ತಾರೆ ಆಮೇಲೆ ಅ್ಯಮ ಚಾತ ಚ ತ್ವಷ್ಟಾ ಪೂಷಾ ಚ ಭಾರತ ವಿವಸ್ವಾನ್ ಸವಿತ ಚಿತ್ರೋ ವರುಣ ಇವಚ ಅಧ್ಯಮ ಆಮೇಲೆ ತ್ವಷ್ಟೃ ತ್ವಷ್ಟ ಪೂಷಾ ಪೂಷನ್ ಅಂತ ಹೇಳ್ತಾರೆ ವಿವಸ್ವಾನ್ ಆಮೇಲೆ ಸವಿತ ಸವಿತೃ ಮಿತ್ರ ವರುಣ ಅಂಶೋ ಭಗಶ್ಚಾತಿಜ ಆಧಿತ್ಯದಶಸ್ಮತ ಅಂಶ ಭಗ ಎನ್ನು ತಕ್ಕ ಇವರೆಲ್ಲರೂ ಅತಿ ತೇಜಸ್ಸೊಳ್ಳವರು ಅತಿ ತೇಜಾ ಅತ್ಯಂತ ತೇಜಸ್ಸುಳ್ಳವರು ಅತ್ಯಂತ ಪ್ರಕಾಶಮಾನವಾದವರು ಆದಿತ್ಯ ಹಾಗೆ ದೇವತೆಗಳು ದೇ ದಿವು ಅಂದರೆ ಬೆಳಗುವಂತಹ ಅರ್ಥ ಅತ್ಯಂತ ಪ್ರಕಾಶಮಾನವಾಗಿ ಬೆಳೆ ಆದಿತ್ಯರು ದ್ವಾದಶ ಆದಿತ್ಯ ಅಂತೇಳಿ ಹೇಳಲ್ಪಟ್ಟಿದ್ದಾರೆ ಅಂಥೇಳಿ ಇಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ ಹಾಗೆ ಆ ದ್ವಾದಶ ಆದಿತ್ಯರ ಪ್ರತೀಕವಾದದ್ದು ಯಾವುದು ಹನ್ನೆರಡು ಮುಖದ ರುದ್ರಾಕ್ಷಿ ಅದನ್ನೊಂದು ಅದನ್ನು ಶಿಖೆಯಲ್ಲಿ ಧರಿಸಬೇಕು ಅಂತ ಹೇಳ್ತಾರೆ ಈ ಹನ್ನೆರಡು ಮುಖದ್ದನ್ನು ಉತ್ತಮ ಫಲ ಸಿಕ್ತದೆ ತ್ರಯೋದಶ ಮುಖೋ ವಿಶ್ವೇ ದೇವಸ್ತಾರಣಾನ್ ನರಃ ಸರ್ವಾನ್ ಕಾಮನ ಆಪ್ನೋತಿ ಸೌಭಾಗ್ಯಂ ಮಂಗಲಂ ಲಭೇತ್ ಇನ್ನು ಹದಿಮೂರು ಮುಖದ್ದನ್ನು ಅದು ವಿಶ್ವೇ ಸ್ವರೂಪ ವಿಶ್ವೇ ದೇವಸ್ವರೂಪ ಆದದ್ದು ವಿಶ್ವೇ ಅಂತ ಹೇಳಿ ಬರ್ತದೆ ವೇದದಲ್ಲಿ ಎಲ್ಲ ದೇವತಾ ಸ್ವರೂಪ ಅಂತಲೇ ಕೂಡ ಅದನ್ನು ಹೇಳ್ಬೋದು ವಿಶ್ವ ಅಂದರೆ ಸಕಲ ಅನ್ನತಕ್ಕಂಥ ಅರ್ಥವೂ ಇದೆ ಹಾಗೆ ವಿಶ್ವೇ ದೇವ ಅನ್ನತಕ್ಕಂಥ ಪ್ರತ್ಯೇಕ ಒಂದು ಅಸ್ತಿತ್ವವು ಕೂಡ ಅದರಲ್ಲಿ ಹೇಳ್ತದೆ ವೇದದಲ್ಲಿ ಅಂತಹ ವಿಶ್ವದೇವರ ಸ್ವರೂಪವಾದಂಥ ಹದಿಮೂರು ಮುಖವುಳ್ಳ ರುದ್ರಾಕ್ಷಿ ಅದನ್ನು ಧರಿಸಿದರೆ ಮನುಷ್ಯ ಸಕಲ ಇಷ್ಟಾರ್ಥಗಳನ್ನು ಕೂಡ ಪಡೀತಾನೆ ಸೌಭಾಗ್ಯ ಮಂಗಳ ಎಲ್ಲವನ್ನು ಪಡಿತಾನೆ ಸೌನ್ ಕಾಮಾನಮಾಪ್ನಾತಿ ಅವಾಪ್ನೋತಿ ಸೌಭಾಗ್ಯಂ ಮಂಗಲಂ ಲಭೇತ್ ಆಮೇಲೆ ಚತುರ್ದಶ ಮುಖೋ ಯೋಹಿ ರುದ್ರಾಕ್ಷ ಪರಮಃಶಿವಾರ ಏನ್ ಮೂರ್ಧ್ನಿ ತಮ್ಮ ಭಕ್ತಿಯ ಸರ್ವಪಾಪಂ ಪ್ರಣಶ್ಯತಿ ಯಾರು ಭಕ್ತಿಯಿಂದಾಗಿ ಹದಿನಾಲ್ಕು ಮುಖದ ರುದ್ರಾಕ್ಷ ಅದು ಪರಮಶಿವ ಪರಮಶಿವನ ಸ್ವರೂಪವಾದದ್ದು ಹದಿನಾಲ್ಕು ಮುಖವುಳ್ಳದ್ದು ಅದನ್ನು ಶಿರಸ್ಸಿನಲ್ಲಿ ಧರಿಸಿದರೆ ಸಕಲ ಪಾಪಗಳು ನಾಶವಾಗ್ತವೆ ಅಂತೇಳಿ ಧಾರಏನ್ ಮೂರ್ಧ್ನಿ ಮೂರ್ಧ ಅಂದರೆ ತಲೆ ಶಿರಸ್ ತಮ್ಮ ಭಕ್ತಿ ಅದನ್ನು ಭಕ್ತಿಯಿಂದ ಯಾರು ಧರಿಸ್ತಾರೋ ತಲೆಯಲ್ಲಿ ಸರ್ವಪಾಪ ಪ್ರಣಶ್ಯತಿ ಆತನ ಎಲ್ಲ ಪಾಪಗಳು ನಾಶ ಆಗ್ತವೆ ಇರುದ್ರಾಕ್ಷಭೇದ ಹಿ ಪ್ರೋಕ್ತ ವೈ ಮುಖಭೇದ ತತ್ತನ್ಮಂತ್ರ ಶೃಣು ಪ್ರೀತ್ಯ ಕ್ರಮ ಚೈ ಶೈಲವರಾತ್ಮಜೇ ಕ್ರಮತ್ ಶೈಲವರಾತ್ಮಜೇ ಶೈಲವರಾತ್ಮಜೇ ಶ್ರೇಷ್ಠ ಶೈಲವರ ಅಂದರೆ ಶ್ರೇಷ್ಠವಾದು ಶೈಲ ಹಿಮ ಹಿಮಾಲಯ ಆತ್ಮಜೆ ಅದರಿಂದ ಹುಟ್ಟಿದವಳು ಹಿಮಾಲಯನ ಪುತ್ರಿ ಅಂತೇಳಿ ಹೀಗೆ ರುದ್ರಾಕ್ಷಿಯ ಭೇದಗಳನ್ನು ಅವುಗಳ ಮುಖಕ್ಕೆ ಅನುಸಾರವಾಗ ಮುಖದ ಸಂಖ್ಯೆಗೆ ಹೇಳಿದ್ದೇನೆ ಈಗ ಆಯಾಯ ರುದ್ರಾಕ್ಷಿಗಳ ಮಂತ್ರಗಳನ್ನು ಕ್ರಮವಾಗಿ ಹೇಳ್ತೇನೆ ಕೇಳು ತತ್ತನ್ಮಂತ್ರ ಅಂಟನು ಪ್ರೀತಿಯ ಕ್ರಮಾತ್ ಶೈಲವರಾತ್ಮಯೇ ಅಂತೇಳಿ ಹೇಳ್ತಾನೆ ಓಂ ಹ್ರೀಂ ನಮಃ ಓಂ ನಮಃ ಓಂ ಕ್ಲೀಂ ನಮಃ ಒಂದನೇ ಮುಖ ಎರಡನೇ ಮುಖ ಮೂರನೇ ಮುಖಕ್ಕೆ ಮೂರು ಮುಖಕ್ಕೆ ಇನ್ನೂ ನಾಲ್ಕು ಮುಖದ್ದಕ್ಕೆ ಯಾವುದು ಅಂತ ಓಂ ಹ್ರೀಂ ನಮಃ ವಾಪಸ್ ಓಂ ಹ್ರೀಂ ನಮಃ ಐದನೇದಕ್ಕೆ ಆರನೇದಕ್ಕೆ ಓಂ ಹ್ರೀಂ ಹೂಂ ನಮಃ ಏಳನೇದಕ್ಕೆ ಓಂ ಹಂ ನಮಃ ಎಂಟನೇದು ಓಂ ಹುಂ ನಮಃ ಒಂಬತ್ತು ಮುಖದ ರುದ್ರಾಕ್ಷಿಗೆ ಓಂ ಹ್ರೀಂ ಹುಂ ನಮಃ ಹತ್ತು ಮುಖದ ಓಂ ಹ್ರೀಂ ನಮಃ ಹ್ರೀಂ ನಮಃ ಹನ್ನೊಂದು ಮುಖದ ಓಂ ಹ್ರೀಂ ಹುಂ ನಮಃ ಹನ್ನೆರಡು ಮುಖದ ಓಂ ಕ್ರೋಂ ಕ್ಷೌಂ ರೌಂ ನಮಃ ಹದಿಮೂರು ಮುಖದ ಓಂ ಹ್ರೀಂ ನಮಃ ಹದ್ನಾಲ್ಕು ಮುಖದ ಓಂ ನಮಃ ಭಕ್ತಿಶ್ರದ್ಧುತಾರ್ಥಸಿದ್ಧರುದ್ರಾಕ್ಷಾನ್ ಧಾರೈರ್ ಮಂತ್ರೈರ್ದೇವ ನ ಆಲಸ್ಯ ವರ್ಜಿತ ದೇವನ ನ ಆಲಸ್ಯ ವರ್ಜ ವರ್ಜಿತ ದೇವನಾ ಮಂತ್ರೈ ನೋಡಿ ಸರ್ವ ಇಷ್ಟಾರ್ಥಗಳು ಅವುಗಳನ್ನು ಪ್ರಾಪ್ತಿಯೋಸ್ಕರವಾಗಿ ಭಕ್ತಿ ಶ್ರದ್ಧೆಯಿಂದ ಮೇಲೆ ಹೇಳಿದ ಮಂತ್ರಗಳನ್ನು ಭಕ್ತ ಕ್ರಮವಾಗಿ ಆಯಾಯ ರುದ್ರಾಕ್ಷಗಳನ್ನು ಧರಿಸಬೇಕು ರುದ್ರಾಕ್ಷಾನ್ ಧಾರಯೇತು ಮಂತ್ರೈ ಆಲಸ್ಯ ಸೋಮಾರತನಗಳನ್ನು ಹಾಗೂ ದುಃಖ ದೇವನ ಅಂದರೆ ವೇದನೆ ಅಂದರ್ಥ ದುಃಖಪಟ್ಟು ಅಲ್ಲ ಹ್ಞೂ ಕಷ್ಟಪಟ್ಟು ಅಲ್ಲ ಆ ಭಕ್ತಿ ಆದರ ಪ್ರೀತಿಯಿಂದ ಆಲಸ್ಯವನ್ನು ಬಿಟ್ಟು ಧರಿಸಬೇಕು ಅಂತ ಹೇಳ್ತಾರೆ ಸರ್ವಕಾಮಾರ್ಥ ಸಿದ್ಧಿಗಾಗಿ ವಿನಾ ಮಂತ್ರೇಣ ಯೋಧತ್ತೇ ರುದ್ರಾಕ್ಷಂ ಭೂವಿ ಸಯಾತಿ ನರಕಂ ಘೋರಂ ಯಾವದೀಂದ್ರಾಶ್ಚತುರ್ದಶ ಇನ್ ಮಂತ್ರಗಳಿಲ್ಲದೆ ರುದ್ರಾಕ್ಷರನ್ನು ಧರಿಸ್ತಕ್ಕಂಥ ಮನುಷ್ಯನು ಹದಿನಾಲ್ಕು ಇಂದ್ರರ ಆಯುಸ್ಸಿನ ಪರ್ಯಂತವಾಗಿ ಘೋರವಾದ ನರಕವನ್ನು ಅನುಭವಿಸ್ತಾನೆ ಅಂತೇಳಿ ಹೇಳ್ತಾರೆ ಹದಿನಾಲ್ಕು ಮನುಗಳು ಇದ್ದಾಗಿ ಹದಿನಾಲ್ಕು ಇಂದ್ರರು ಹದಿನಾಲ್ಕು ಮಣ್ಣು ಒಂದೊಂದು ಮಣ್ಣು ಒಂದೊಂದು ಇಂದ್ರರು ಅಂತೇಳಿ ಹೇಳ್ತೀನಿ ಇಲ್ಲಿ ಆಮೇಲೆ ರುದ್ರಾಕ್ಷ್ಮಿ ದಂ ದೃಷ್ಟ ಭೂತಪ್ರೇತಭಿಷಾಚಕ ಡಾಕಿನೀ ಶಾಕಿನಿ ಚೈವ ಯೇಚಾನ್ಯೇ ದ್ರೋಹಕಾರಕ ಕೃತ್ರಿಮಂಚಿತ್ ಅಭಿಚಾರಾಧಿಕಂತ್ ತತ್ಸವೂರತಾತಿ ದೃಷ್ಟ ಶಂಕಿತ ವಿಗ್ರಹ ರುದ್ರಾಕ್ಷ್ಮ ದೃಷ್ಟು ಶಿವೋ ವಿಷ್ಣು ಪ್ರಸೀದಿ ದೇವೀ ಗಣಪತಿ ಸೂರ್ಯ ಸುರಶ್ಚಾನೇ ಪಿ ಪೀವ್ಞಾದು ಮಾತ್ಮ್ಯ ರುದ್ರಾಕ್ಷ ಮಹೇಶ್ವರಿ ಸಮ್ಯಗ್ಧಾರ್ಯಾಸ್ ಮಂತ್ರಶ್ಚಕ್ತಿಯ ಧರ್ಮವಿವೃದ್ಧೇ ಅಂದರೆ ರುದ್ರಾಕ್ಷ್ಮರ್ಶಿ ನೋಡಿದರೆ ಭೂತ ಪ್ರೇತ ಪಿಶಾಚಾಕಿ ಶಾಖಿನಿ ಮುಂತಾದ ಎಲ್ಲ ಅನಿಷ್ಟವನ್ನುಂಟು ಮಾಡತಕ್ಕಂಥ ಗ್ರಹಗಳು ಮಾಟ ಮುಂತಾದ ಕೃತ್ರಿಮ ಕರ್ಮಗಳು ಅಭಿಚಾರಾದಿಗಳು ಎಲ್ಲ ದೂರವಾಗಿ ಓಡಿ ಹೋಗ್ತವೆ ರುದ್ರಾಕ್ಷಮಾನ ಧರಿಸಿದವನ್ನು ನೋಡಿದರೆ ಹಲವು ಪಾರ್ವತೀಯ ರುದ್ರಾಕ್ಷಧಾರಿಯನ್ನು ನೋಡಿದರೆ ಶಿವ ವಿಷ್ಣು ದೇವಿ ಗಣಪತಿ ಸೂರ್ಯ ಎಲ್ಲ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ ಹಲವು ಮಹೇಶ್ವರಿ ಈ ರೀತಿಯಾಗಿ ರುದ್ರಾಕ್ಷ ಮಹಿಮೆಯನ್ನು ತಿಳಿದು ಅವುಗಳನ್ನು ಮಂತ್ರಪೂರ್ವಕವಾಗಿ ಧರಿಸಬೇಕು ಅದರಿಂದ ಧರ್ಮವೃದ್ಧಿ ಆಗ್ತದೆ ಭಕ್ತಿಯನ್ನು ಧರಿಸಬೇಕು ಇತ್ಯುಕ್ತಂ ಗಿರಿಜಾಗ್ರೇಹಿ ಶಿವೇನ ಪರಮಾತ್ಮನಾತ್ಯುಕ್ತಂ ಗಿರಿಜಾ ಅಗ್ರೇ ಹಿಂದೆ ಮೊದಲು ಹೀ ಶಿವೇನ ಪರಮಾತ್ಮನ ಶಿವ ಸಾಕ್ಷಾತ್ ಪರಮಾತ್ಮ ಶಿವನೆಂದರೆ ಹೇಳಲ್ಪಟ್ಟಿದ್ದಾಳೆ ಗಿರಿಜೆ ಉಪದೇಶಿಸಲ್ಪಟ್ಟಿದ್ದಾಳೆ ಭಸ್ಮ ರುದ್ರಾಕ್ಷ ಭಕ್ತಿ ಮುಕ್ತಿ ಫಲಪ್ರದಂ ಸೂತಮನಿ ಹೇಳ್ತಾನೆ ಲೇ ಮುನಿಗಳೇ ಹೀಗೆ ಶಿವನು ಗಿರಿಜೆಯ ಎದುರಿಗೆ ಭೋಗ ಅಗ್ರೇ ಎದುರು ಅಂತೇಳಿ ಆಗ್ತದೆ ಗಿರಿಜೆಯ ಮುಂದೆ ಸಾಕ್ಷಾತ್ ಭೋಗಮೋಕ್ಷಗಳನ್ನು ಉಂಟು ಮಾಡತಕ್ಕಂತಹ ಭಸ್ಮ ರುದ್ರಾಕ್ಷಗಳ ಮಹಿಮೆಯನ್ನು ಹೇಳಿದ್ದಾನೆ ಶಿವಶ್ಯಾತಿಪ್ರಿಯವು ಜ್ಞೇಯೌ ಭಸ್ಮರುದ್ರಾಕ್ಷ ಧಾರಣವು ತದ್ಧಾರಣ ಪ್ರಭಾವಾದಿ ಭುಕ್ತಿ ಮುಕ್ತಿರ್ನ ಭುಕ್ತಿರ್ ಮುಕ್ತಿರ್ನ ಸಂಶಯ ಆದ್ದರಿಂದ ಭಸ್ಮ ರುದ್ರಾಕ್ಷನ ಧರಿಸ್ತಾ ಇರತಕ್ಕಂಥವರು ಶಿವನಿಗೆ ತುಂಬ ಪ್ರಿಯರಾಗಿರುತ್ತಾರೆ ಆ ಭಸ್ಮ ರುದ್ರಾಕ್ಷನ್ನು ಧರಿಸುವುದರ ಮಹಿಮೆಯಿಂದ ಭೋಗವು ಮೋಕ್ಷವೆರಡೂ ಕೂಡ ಪ್ರಾಪ್ತಿಯಾಗ್ತದೆ ಸಂಶಯವಿಲ್ಲ ಭಸ್ಮ ರುದ್ರಾಕ್ಷಧಾರಿ ಯಶಿವಭಕ್ತಸ್ಸು ಉಚ್ಯತೆ ಪಂಚಾಕ್ಷರ ಜಪಾಸಕ್ತ ಆಸಕ್ತ ಪರಿಪೂರ್ಣಶ್ಚ ಸನ್ಮುಖೇ ಭಸ್ಮ ರುದ್ರಾಕ್ಷರವನ್ನು ಧರಿಸ್ತಕ್ಕದ್ದು ಶಿವ ಪಂಚಾಕ್ಷರ ಜಪವನ್ನು ಮಾಡುವಂತಹ ಶಿವಭಕ್ತನು ತಿಳಿ ಅನಿಸ್ಕೊಳ್ತಾನೆ ಅವನು ಸರ್ವಸಂಪೂರ್ಣನಾಗ್ತಾನೆ ಪರಿಪೂರ್ಣನಾಗ್ತಾನೆ ವಿನಾ ಭಸ್ಮತ್ರಿಪುಂಠ್ರ ಏನ ವಿನಾ ರುದ್ರಾಕ್ಷಮಾಲಯ ಪೂಜಿತೋಪಿ ಮಹಾದೇವೋ ನಾಭೀಷ್ಟಫಲದಾಯಕ ಇವುಗಳನ್ನು ಬಿಟ್ಟು ಭಸ್ಮತ್ರಿಪುಂಠವನ್ನು ಹಚ್ಚದೇ ರುದ್ರಾಕ್ಷರವನ್ನು ಧರಿಸದೆ ಶಿವಪೂಜೆ ಮಾಡಿದರೆ ಮಹಾದೇವನು ಇಷ್ಟಾರ್ಥವನ್ನು ಕೊಡುವುದಿಲ್ಲ ಅವಿಷ್ಟವನ್ನು ಕೊಡುವುದಿಲ್ಲ ತತ್ಸರ್ವಂಚ ಸಖ್ಯಾತ ಯತ್ಪೃಂ ಹಿ ಮುನೀಶ್ವರ ಭಸ್ಮರುದ್ರಾಕ್ಷ ಮಹಾತ್ಮ್ಯ ಸರ್ವರ್ವರ್ವರ್ವರ್ವಕಾಮ ಸಮೃದ್ಧಿ ದಂ ಎಲೈ ಮುನಿಶ್ರೇಷ್ಠರೆ ನೀವು ಕೇಳಿದಂತಹ ಭಸ್ಮ ರುದ್ರಾಕ್ಷದ ಮಹಾತ್ಮ್ಯ ಸಂಪೂರ್ಣವಾಗಿ ಹೇಳಿದ್ದೇನೆ ಇದು ಸಕಲ ಇಷ್ಟಾರ್ಥಗಳ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ ಸಾಕಷ್ಟು ಇಷ್ಟಾರ್ಥಗಳನ್ನು ಕೊಡ್ತದೆ ಬೇಕಾದಷ್ಟು ಸಮೃದ್ಧಿ ಎ ಶೃಣು ಯಾ ನಿತ್ಯ ಮಾಹಾತ್ಮ್ಯ ಪರಮಂಶುಭಂ ರುದ್ರಾಕ್ಷ ಭಸ್ಮನೋರ್ಭಕ್ತಿಯ ಸರ್ವಾನ್ ಕಾಮಾನಮಾತ್ನಿಯಾತ್ ಈ ರುದ್ರಾಕ್ಷ ಭಸ್ಮಗಳ ಪರಮ ಶುಭವಾದ ಮಹಿಮೆಯಿಂದ ಯಾವನ ನಿತ್ಯವ ಭಕ್ತಿಯಿಂದ ಕೇಳ್ತಾನೋ ಅವನು ಎಲ್ಲ ಅಭೀಷ್ಟಗಳನ್ನು ಪಡೆಯುತ್ತಾನೆ ಇಹ ಸರ್ವಸುಖಂ ಭುಕ್ತ ಪುತ್ರ ಪೌತ್ರ ಸಂಯುತ ಲಭೆತ್ ಪರತ್ರ ಸನ್ಮೋಕ್ಷ ಶಿವಸ್ಯಾತಿ ಪ್ರಿಯೋ ಭವೇತ್ ಇಹ ಲೋಕದಲ್ಲಿ ಕೂಡ ಅವನು ಪುತ್ರ ಪೌತ್ರದಿಂದೊಳಗೂಡಿ ಸರ್ವಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಶಿವನಿಗೆ ಪ್ರಿಯವಾದ ಪ್ರಿಯನಾಗಿ ಮೋಕ್ಷವನ್ನು ಪಡೆಯಿತಾನೆ ವಿದ್ಯೇಶ್ವರಸಹಿತೇಯಂ ಕಥಿತಾ ವೋ ಮುನೀಶ್ವರಃ ಸರ್ವಸಿದ್ಧಿಪ್ರದಾನಿತ್ಯಂ ಮುಕ್ತಿ ದಾಶಿವಾಸನಾತ್ ಎಲೇ ಮುನಿಶ್ರೇಷ್ಠರೇ ಈ ರೀತಿಯಾಗಿ ವಿದ್ಯೇಶ್ವರ ಸಮಿತಿಯನ್ನು ನಿಮ್ಮಗಳಿ ನಿಮಗೆ ಹೇಳಿದ್ದೇನೆ ಈ ಸಂಹಿತೆ ಶಿವನ ಅರ್ಪಣೆಯಂತೆ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಮುಕ್ತಿಯನ್ನು ಕೂಡ ಕೊಡುತ್ತದೆ ಶಿವಶಾಶನಾತ್ ಸರ್ವರ್ವಸಿ ಪ್ರಧಾನ ನಿತ್ಯ ಮುಕ್ತಿದ ಇ ಶಿವಮಾಪುರೇ ಪ್ರಥಮ ವಿಧ್ಯೇಶ್ವರಸಂಹಿತಾಂ ಸಾಧ್ಯಸನ ರುದ್ರಾಕ್ಷ್ಮಾತ್ಮ್ಯವರ್ಣನ ನಚವಿಂಶೋಧ್ಯಾ ಸಮೇಷ್ವರ ಸಂಹಿತ ಇಲ್ಲಿಗೆ ಶಿವಮಹಾಪುರದಲ್ಲಿ ಮೊದಲನೆಯದಾದಂತಹ ವಿಧ್ಯೇಶ್ವರ ಸಂಹಿತೆಯ ಸಾಧ್ಯಸಾಧನ ಖಂಡದಲ್ಲಿ ರುದ್ರಾಕ್ಷ್ಮಾತ್ಮ್ಯವರ್ಣನ ಎನ್ನುತಕ್ಕಂತಹ ಇಪ್ಪತ್ತೈದನೇ ಅಧ್ಯಾಯವು ಮುಗಿಯಿತು ವಿದ್ಯೇಶ್ವರ ಸಂಹಿತೆಯು ಇಲ್ಲಿಗೆ ಸಾಪ್ತವಾಯಿತು ಮಂಗಳಂ ಇನ್ನು ಮುಂದೆ ಇಲ್ಲಿಗೆ ನಾವು ಈ ಶಿವಪುರಾಣದ ಒಂದನೇ ಸಂಹಿತೆ ವಿದ್ಯೇಶ್ವರ ಸಂಹಿತೆ ನಾವು ಇಲ್ಲಿಗೆ ನಾವು ಪೂರ್ತಿ ಮಾಡಿದಾಗ ಆಯಿತು ಏಳು ಸಂಹಿತೆಗಳಿಂದ ಕೂಡಿರತಕ್ಕಂಥದ್ದು ಈ ಒಂದು ಶಿವಪುರಾಣ ಶಿವಪುರಾಣದ ಏಳು ಸಂಹಿತೆಗಳಲ್ಲಿ ನಾವು ಈಗ ಮೊದಲನೇ ಒಂದು ಸಮಿತಿಯನ್ನು ನೋಡಿದ ಹಾಗು ವಿದ್ಯೇಶ್ವರ ಸಮಿತಿ ಅಲ್ಲಿಗೆ ಪೂರ್ತಿ ಆಯಿತು ಇನ್ನು ಮುಂದಿನದ್ದು ರುದ್ರ ಸಂಹಿತೆ ವಿದ್ಯೇಶ್ವರ ವಿದ್ಯೇಶ್ವರ ಸಮಿತಿ ಆದ ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದಾಗಿ ಖಂಡ ಬರ್ತದೆ ಅದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಈ ವಿದ್ಯೇಶ್ವರ ಸಮಿತಿಯನ್ನು ಹೇಳಿದವರಿಗೆ ಕೇಳಿದವರಿಗೂ ಹಾಗೂ ಆ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಾಗಲಿ ಸರ್ವ ಇಷ್ಟಾರ್ಥಗಳು ಸಿದ್ಧಿಸಲಿ ಧರ್ಮ ಮಾರ್ಗವನ್ನು ಪ್ರವರ್ತಿಸುವಂತೆ ಆಗಲಿ ಅಂತೇಳಿ ಹೇಳ್ತಾ ಈ ಒಂದು ಒಂದನೇ ಸಂಹಿತೆಗೆ ಮಂಗಳವನ್ನು ಹಾಡೋಣ ಶಂಭುಮುಮಾ ಪತಿಂ ಸುರಗುರು ಜಗತ್ಕಾರಣ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಾಂಕವ್ನಿ ವಂದೇ ಮುಕುಂದ ಪ್ರಿ ವಂದೇ ಭಕ್ತನಾಶ್ರಯಂಚ ವರದ ವಂದೇ ಶಿವಂ ಶಂಕರ ಶಿವಾರ್ಪಣಮಸ್ತು ಓಂ ಶಾಂತಶಾಂತಿ ಹರಿ ಊ ತತ್ಸತ್ ಶಿರ್ಪಣಮಸ್ತು